ಶಿಷ್ಯಾತಿವತ್ಸರೀರ ಶರ್ವಾವೃಂದಾರಕಮೌವೃಂದ್ರವೃಂದೆ ಆನಂದತೀರ್ಥಾರಿ ಶಿರೋಸ್ತೇ ಪಾದಾರವಂದ್ರಣಮವ್ಯಾಸಗುಣಾ ವಿದ್ಯಧೀಶಸುವ ಮಾಂ ನಿರಾಶೇಶ ಕೂರ್ವನಾಶಂ ಹರೇಂಶಂ ಲಕ್ಷ್ಮೀಕರತೀಯ ಪಣಮರ್ತಿ ನಾರಾಯಣ ಪರಿಪೂರ್ಣ ವಿಶ್ವೋದಯಸ್ಥಿತಿ ಪ್ರದ ಜ್ಞಾನ ಪ್ರದ ವಿಬುಧ್ಯ ಸತ್ಕಾರಣ ಸುರಗುರು ಜಗದೇಕನಾಥ ಸಕಲೋಕನಮಸ್ಕೃತುಣ್ಯವರ್ಜಿತುರಸಿ ನಾರಾಯಣ ನಮಸ್ಕೃತ್ಯ ನರಂಚನೋ ದೇವೀ ಸರಸ್ವತೀ ವ್ಯಾ ತೋ ಜಯ ಮೀರೇರುಭ್ಯೋ ನಮಃ ಹರಿ ಓ ಕಾವೇಪದ ಒಬ್ಬ ಕಾಗೆಯ ರೂಪದಲ್ಲಿ ಬಂದಿದ್ದಂತಹ ಉಪ ಹಸುರ ಆ ಹಸುರನ ಸ್ಥಾನ ಕಣ್ಣು ಅದೊಂದನ್ನು ನೆಪ ಮಾಡಿಕೊಂಡು ಒಟ್ಟಾರೆ ಎಲ್ಲ ಕಾಗೆಗಳಿಗಿರುವಂತಹ ಅದುಷ್ಟ ಕಣ್ಣನ್ನು ಕೂಡ ಭಗವಂತ ಕಿತ್ತಾಕಿದ ಕಿತ್ತು ಹಾಕಿದ ಪ್ರಭಾವದಿಂದಾಗಿ ಇನ್ನೆಲ್ಲ ಸಜ್ಜನನ್ನು ಅರ್ಥ ಮಾಡಿಕೊಳ್ಬೇಕು ನಾವು ದುಷ್ಟರಿಗೆ ಅವಕಾಶ ಕೊಟ್ಟರೆ ನಮಗೇನಿದೆ ಸ್ಥಾನ ಮಾನ ಹಂತಾದವುಗಳನ್ನೆಲ್ಲ ಭಗವಂತ ಕಸುಗೊಳ್ತಾನೆ ಅದನ್ನು ಬಹಳ ಸೊಗಸಾಗಿ ಅರ್ಥ ಮಾಡಿಸಿಕೊಟ್ಟ ಪರಮಾತ್ಮ ಇದಾದ ಮೇಲೆ ಇನ್ನು ಮುಖ್ಯವಾದಂತಹ ಇಷ್ಟು ನಮಗೆ ರಾಮಾಯಣ ನೋಡಿದ್ರೆ ಪರೀಕ್ಷೆ ಆಗುತ್ತೆ ಅದಕ್ಕಾಗಲೇ ಹದಿಮೂರು ವರ್ಷ ಕಳೆದು ಹೋಗಿದೆ ಇದೆಲ್ಲ ನಡೆಯುವ ಪ್ರಸಂಗದ ಹೊತ್ತಿಗೆ ಹನ್ನೆರಡು ಹದಿಮೂರನೇ ವರ್ಷ ಇದು ರಾಮೋಥ ದಂಡ ಕವನಂ ಲೋಕಾನ್ ಅನೇಕ ಅಷ್ಟೊಳಗೆಲ್ಲ ಬಂದ ಜ್ಞಾನಿಗಳಲ್ಲ ಪರಮಾತ್ಮನನ್ನ ದಕ್ಷಿಣ ದೇಶದಿಂದಲೂ ಭೇಟಿ ಮಾಡೋರು ಉತ್ತರ ದೇಶದಲ್ಲಿದ್ದವರು ಭೇಟಿ ಮಾಡೋರು ಎಲ್ಲ ಈ ಚಿತ್ರಕೂಟಾದಿಗಳಲ್ಲಿ ಇದ್ದಾಗ ಭೇಟಿ ಮಾಡೋರು ಬಂದವರೆಲ್ಲ ಹೆಣ್ಣು ಖರ ದೂಷಣ ತ್ರಿಶೀರ್ಷ ಅಂತೆಲ್ಲ ದೊಡ್ಡ ದೊಡ್ಡ ದೈತ್ಯರಿದ್ದಾರೆ ತುಂಬಾ ಹಿಂಸೆ ಕೊಡ್ತಾರೆ ದಂಡ ಕಾರಣ್ಯ ದಂಡಣ್ಯ ಅಂದ್ರೆ ಈ ಚಿತ್ರದುರ್ಗ ಮುಂತಾದ ಈ ಪ್ರದೇಶ ಎಲ್ಲ ಇರುವ ಭಾಗ ದಾವಣಗೆರೆ ಅಲ್ಲೆಲ್ಲ ಕಡೆಯಲ್ಲೂ ಕೂಡ ಅದು ಬಹಳ ದೊಡ್ಡ ತಪೋಭೂಮಿ ಅನೇಕ ತಪಸ್ವಿಗಳು ಮಾತ್ರ ವಾಸ ಮಾಡ್ಲಿಕ್ಕೆ ಅದು ವಿಚಿತ್ರ ಹೇಗಿತ್ತು ಅಂತ ಚಿತ್ರಣ ಮಾಡ್ತಾರೆ ಅಲ್ಲಿ ಈ ದಕ್ಷಿಣದಿಂದ ಬದ್ರಿಕಾಶ್ರಮಕ್ಕೆ ಮುಂತಾದ ಹೋಗಲಿಕ್ಕೆ ಮಧುರಾ ಪುಟ್ಟಣಾದಿಗಳಿಗೆ ಹೋಗಲಿಕ್ಕೆ ಅಲ್ಲಿದ್ದವರು ರಾಮೇಶ್ವರಾದಿಗಳಿಗೆ ಬರಲಿಕ್ಕೆ ಈ ದಾರಿಯಲ್ಲಿ ಓಡಾಡಬೇಕಲ್ಲ ಮಧ್ಯದಲ್ಲಿ ಓಡಾಡುವಾಗ ಎಲ್ಲ ಅಹೋಬಲ ಸಂಶಯ ಇವತ್ತಿಗೂ ದಟ್ಟ ಅರಣ್ಯಗಳು ಪ್ರದೇಶದಲ್ಲಿ ಹೇಗಿತ್ತಂತೆ ದೊಡ್ಡ ದೊಡ್ಡ ಮರದ ದಿವ್ವೆಗಳು ಭಾರಿ ದಟ್ಟನೆಯ ಕಾಡು ಬೆಳಕು ಕೂಡ ಇಲ್ಲ ಹಗಲುತ್ತಲ್ಲಿ ಅಂತಹ ಕಾಡುಗಳು ಏನೋ ದಿಮ್ಮೆ ಬಿದ್ದಿದೆಯಪ್ಪ ಸ್ವಲ್ಪ ಕೂತು ವಿಶ್ರಾಂತಿ ತಗೊಳ್ಳೋಣ ಅಂತ ಕೂತರೆ ಸ್ವಲ್ಪ ಹೊತ್ತಗೆ ಸರಿತಿತ್ತಂತೆ ಓಡಾಡ್ತಾ ಇರೋದಂತ ಮುಂದಕ್ಕೆ ಎಳ್ಕೊಂಡು ಹೋಗ್ತಿತ್ತಂತೆ ಏನು ಎಳ್ಕೊಂಡು ಹೋಗುತ್ತಲ್ಲ ಅಂತ ನೋಡಿದ್ರೆ ಹೆಬ್ಬಾವು ಹಾವೆ ಮೇಲೆ ಇವರು ಕೂತರ ಮರುದಿಮ್ಮೆ ಅಂತ ತಿಳ್ಕೊಂಡು ದಿಮ್ಮೆ ಅಲ್ಲ ಅದು ಹಾವು ಭಯಂಕರ ಪ್ರಾಣಿಗಳು ಇದೊಂದು ಸುಮ್ಮನೆ ಉದಾಹರಣೆಗೆ ಹೇಳಿ ಅತ್ಯಂತ ಭಯಂಕರವಾದ ಪ್ರದೇಶ ಅದನ್ನ ಇನ್ನೂ ಭಯಂಕರವನ್ನಾಗಿ ಮಾಡಿದ್ರು ಅಲ್ಲಿ ಖರ ದೂಷಣ ತ್ರಿಶೀರ್ಷ ದೊಡ್ಡ ದೊಡ್ಡ ಹಸು ಒಟ್ಟಿಗೆ ಹದಿನಾಲ್ಕು ಸಾವಿರ ಜನ ಮನುಷ್ಯರನ್ನ ಮುರಿದು ಕಿತ್ತು ತಿನ್ನುವ ದೈತ್ಯರಿದ್ದರು ಅಂತ ರಾಕ್ಷಸರು ಇಲ್ಲಿ ವಾಸ ಮಾಡ್ತಾ ಇದ್ರು ಇವರು ತೀರ್ಥಕ್ಷೇತ್ರ ಯಾತ್ರೆ ಮಾಡುವವರು ಹ್ಯಾಂಗ್ ಮಾಡ್ತಾರೆ ಸಂಹಾವಲಿ ಬಂದ್ರೆ ಅದಕ್ಕೆ ಏನಾದ್ರು ಬೆಂಕಿ ಇಂಕಿ ತೋರಿಸಿ ಯಾರು ಹೆದರಿಸಬಹುದು ವಿಪರೀತ ಆದ್ರೆ ಏನು ಮಾಡ್ಲಿಕ್ಕೆ ಆಗೋಲ್ಲ ಸ್ವಲ್ಪ ನಮ್ಗೆ ಇನ್ನೇನು ರಾತ್ರಿ ಬರ್ತಾ ನಾಯಿ ಬರುತ್ತೆ ಅಂತ ನಾವು ಓಡಾಡನ್ನ ಅಂತಾದ್ರು ಈ ನರಮಾಂಸ ಭಕ್ಷಕರೆ ಇದ್ದು ಬಿಟ್ರೆ ತೀರ್ಥಕ್ಷೇತ್ರ ಯಾತ್ರೆ ಮಾಡೋದು ಹೇಗೆ ಎಲ್ಲ ತುಂಬಾ ಆಪತ್ತುಗಳು ಬರ್ತಾ ಇತ್ತು ಆ ಪ್ರಸಂಗದಲ್ಲಿ ಹೀಗಾಗಿ ಆ ಆಪತ್ತುಗಳನ್ನೆಲ್ಲ ನಿವಾರಣೆ ಮಾಡಬೇಕು ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ ಮುನಿವರ್ಯನಿಂತಹ ದೊಡ್ಡ ದೊಡ್ಡ ಮುನಿಗಳು ಅದರಲ್ಲೂ ಕೂಡ ಅಗಸ್ತ್ಯಷಿಗಳು ಅವರು ಕರ್ಕೊಂಡು ಬರ್ತಾರೆ ದಂಡ ಕಾರಣ್ಯಕ್ಕೆ ಸ್ವಾಮಿ ಬರಬೇಕು ಅಂತ ಕರ್ಕೊಂಡು ಬರೋಣ ಅವರೆಲ್ಲ ರುದ್ರದೇವರವರಿಂದ ಅವಧ್ಯ ಉದಾರವಲೈ ನಿರಸ್ತಾನೆ ಲೋಕಗಳನ್ನೆಲ್ಲ ನಾಶ ಮಾಡಿಬಿಡ್ತಾ ಇದ್ರು ಇದನ್ನೆಲ್ಲ ಪರಿಚಯ ಮಾಡಿಕೊಂಡ ರಾಮಚಂದ್ರ ದೇವರ ನಿಗ್ರಹ ಮಾಡಲಿಕ್ಕೆ ಅಂತಲೇ ಬಂದವನು ಮೆಲ್ಲಿಗೆ ಇಳಿದು ಬರ್ತಾನೆ ಕೆಳಗಡೆ ಚಿತ್ರಕೂಟ ಮನದಿಂದ ಆಸಿಚ ತತ್ರ ಶರಭಂಗೈತಿ ಮುನಿರುಗ್ರಹ ತೇರೋಪೃತ ಪ್ರೀತೋ ಯಯೋ ಪ್ರೀತೋ ದೋ ನಿಜಪದಂ ಪರಮಂ ರಮೇಶ ಕಳೆದು ಬರ್ತಿರ್ಲಿಕ್ಕೆ ಅವರು ದೊಡ್ಡ ಋಷಿಗಳಿರ್ತಾರೆ ತುಂಬ ಹಣ್ಣಾದಂತಹ ಋಷಿಗಳು ಅವ್ರ ಕೇಳಿ ಇನ್ನೇನು ಸಾಧನೆ ಮಾಡಲಿಕ್ಕೆ ಆಗ್ತಾ ಇರೋದು ಸ್ವಲ್ಪ ಗಮನ ಇಟ್ಟು ಕೇಳಬೇಕಾದ ಚರಿತ್ರೆ ಬಂದಾಗ ಪರಮಾತ್ಮಿಗೆ ಅರ್ಘ್ಯಾಪಾದ್ಯ ಆಚಮೀಯ ಮಧುಪರ್ಕಾದ್ಯಗಳನ್ನು ಕೊಟ್ಟು ಬಹಳ ಯೋಗ್ಯವಾದ ತಮಗೆ ಏನು ಯಥೋಚಿತವಾದದ್ದು ಹಾಗೆಲ್ಲ ಉಪಚಾರಗಳನ್ನು ಮಾಡಿ ಅಗ್ನಿಹೋತ್ತರದ ಅಗ್ನಿಯಲ್ಲಿ ತಮ್ಮನ್ನೇ ತಾವ ಅರ್ಪಣೆ ಮಾಡಿಕೊಂಡಿಡ್ತಾರೆ ಅಂದರೆ ಆತ್ಮಹತ್ಯೆಯನ್ನು ಮಾಡಿಕೊಡುತ್ತಾರೆ ಇದಕ್ಕೆ ಅಗ್ನಿ ಪ್ರವೇಶ ಅಂತ ಹೋಗ್ತಾರೆ ರಾಮಚಂದ್ರ ದೇವರ ಎದುರಲ್ಲಿ ರಾಮಚಂದ್ರ ದೇವರವರಿಗೆ ಸ್ವಲೋಕವನ್ನು ಕೊಟ್ಟ ಅಂತ ಇದೆ ಹಾಗಾದ್ರೆ ಆತ್ಮಹತ್ಯೆ ಮಾಡಿಕೊಂಡ್ರೆ ಯೋಗ್ಯನ ಹೀಗನ ಪ್ರಸಂಗ ಇದೆ ಈ ಮಹಾಭಾರತದಲ್ಲಿ ಅಶ್ವವೇದಿಕ ಪರ್ವದಲ್ಲಿ ಇದೊಂದು ಪ್ರಸಂಗ ಇದೆ ಕೃಷ್ಣ ಪರಮಾತ್ಮನೇ ನೇರವಾಗಿ ಧರ್ಮರಾಜರಿಗೆ ಉಪದೇಶ ಮಾಡುವ ಒಂದು ಭಾಗ ಆ ಭಾಗದಲ್ಲಿ ಪರಮಾತ್ಮನೇ ಅಂತಾನೆ ಅಗ್ನಿಪ್ರವೇಶ ದುರ್ಗಪತನ ಪ್ರಾಯೋಪವೇಶ ಇವೆಲ್ಲ ಕೆಲವು ಆತ್ಮಹತ್ಯೆಯ ಉಪಾಯಗಳು ಬದುಕಿರೋ ತನಕ ಆಹಾರ ಸ್ವೀಕಾರ ಮಾಡೋಲ್ಲ ಅಂತ ಆಹಾರ ನಿರೋಧ ಮಾಡಿ ಉಪವಾಸ ಇದ್ದು ಇದ್ದು ಪ್ರಾಣ ಕಳ್ಕೊಡೋದು ಮೇಲಿಂದ ಕೆಳಗೆ ಬಿದ್ದು ಹೋಗೋದು ಇದು ವಸಿಷ್ಠರು ಎಲ್ಲ ಪ್ರಯತ್ನ ಮಾಡಿದ್ದಾರೆ ಇದನ್ನು ಅವರಿಗೆ ಅವರ ಮಕ್ಕಳನ್ನೆಲ್ಲ ವಿಷಾಮಗಳು ಕಲಮಾಷರಾಜ ಅವನು ಸೌದಾಸ ರಾಜ ರಾಕ್ಷಸನಾಗಿಬಿಟ್ಟಿರ್ತಾನೆ ಶಾಪದಿಂದ ಆ ರಾಕ್ಷಸನನ್ನ ಇಲ್ಲಿಗೆಚ್ಚು ಬಿಟ್ಟು ಇನ್ನೊಬ್ಬ ರಾಕ್ಷಸನನ್ನು ಹೊಕ್ಕಿಸ್ಬಿಡ್ತಾ ಇದ್ದಾರೆ ಶಾಮ್ ಬೇರೆಯವರು ಗೊತ್ತಿಲ್ಲ ಭಾರತದಲ್ಲಿ ಬಂದಿದೆ ಇದು ನೂರು ಜನ ವಸಿಷ್ಠರಿಗೆ ಗಂಡು ಮಕ್ಕಳು ಶಕ್ತಿಯಾದಿ ಋಷಿಗಳು ಎಲ್ಲರನ್ನೂ ತಿಂದ್ಬಿಡ್ತಾನೆ ಆ ರಾಜ ರಾಕ್ಷಸನಾಗಿದ್ದಾಗ ಅವನಿಗೆ ಪರಿಚಯ ಬಿಡ್ತಾನೆ ಮಕ್ಕಳೇ ಇಲ್ಲ ನಾ ಇನ್ನೇನ್ ಸಾಧನೆ ಮಾಡ್ಲಿ ಎಂತ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ ಹೋಗ್ತಾನೆ ಇನ್ನೊಬ್ಬರಿಗೂ ತೊಂದರೆ ಮಾಡೋಲ್ಲ ಇದು ವಿಚಿತ್ರವಾದ ಕೂಡ ಅವರಿಗೆಲ್ಲ ಗೊತ್ತು ಬೇರೆಯವರಿಗೆ ಕೆಟ್ಟದ್ದು ಬಯಸೋಲ್ಲ ಬದುಕು ನಡೆಸಲಿಕ್ಕೆ ಆಗೋಲ್ಲ ಅನ್ನುವ ಆ ದುಃಖಾತಿಶಯದಿಂದ ತಾವ ಆತ್ಮಹತ್ಯೆ ಮಾಡಿಕೊಳ್ಳಿಕ್ ಹೋಗ್ತಾರೆ ಆಗ ಶತದ್ರು ಮತ್ತು ವಿಪಾಶಾ ಅಂತ ಎರಡು ನದಿಗಳ ನಿರ್ಮಾಣ ಆಗುತ್ತೆ ಇವರಿಗೆ ಏನೂ ಆಗೋಲ್ಲ ಇದೊಂದು ವಿಚಿತ್ರ ಇದು ದುರ್ಗಪತನ ಅಂತ ಎಲ್ಲ ಹಾರಕೊಳ್ಳೋದು ನದಿಯಲ್ಲಿ ಹಾರುವುದು ಇಂಥದ್ದೆಲ್ಲಿದೆ ಕೆಲವು ಹಾಗಾಗಿ ಆತ್ಮಹತ್ಯೆ ಮಾಡಿಕೊಳ್ಬಹುದ ಶಾಸ್ತ್ರಕ್ಕೆ ಸಮ್ಮತಿ ಕೊಟ್ಟಿದೀಯಾ ಇದು ಬರುತ್ತೆ ಪ್ರಸಂಗ ಆಚೆ ನಿರ್ಣಯ ಕೊಡ್ಬೇಕಲ್ಲ ಅದಕ್ಕೆ ವರ್ಣನೆ ಮಾಡ್ತಾ ಇದ್ದೆ ಧರ್ಮೋಯತ್ವಗಸ್ಯ ನಿತಾಂತಶಕ್ತಿ ಹಾಸೇ ಸ್ವಧರ್ಮುತಾಶ ದೇಹಾತ್ಯಯ ಸತತ ಎತನು ನಿಜಾತ್ಯ ಪ್ರಯೌ ಪರೇಶ್ ಧರ್ಮ ಇದು ಧರ್ಮನೇ ಬೇರೆಯವರ ಆತ್ಮಹತ್ಯೆ ಮಾಡಿಕೊಂಡ್ರೆ ಧರ್ಮ ಅಲ್ಲ ಅದು ಅಧರ್ಮ ನಾವು ಊಹೆ ಸಾಧನೆಗೆ ಅಂತ ಒಳ್ಳೆ ಉತ್ಕೃಷ್ಟವಾದಂತಹ ಪದಾರ್ಥ ಕೊಟ್ಟಾಗ ಅದನ್ನು ಹಾಳು ಮಾಡಿಕೊಂಡ್ರೆ ಇನ್ನೊಮ್ಮೆ ಕೊಡೋಲ್ಲ ದೇವರು ಆದರೆ ನಾವಿಲ್ಲಿ ಕೊಟ್ಟಾಗ ಹಾಳು ಮಾಡಿಕೊಂಡಿದ್ದು ಬೇರೆ ಕಡೆಯಲ್ಲಾದರೆ ಇಲ್ಲಿ ಹಾಗಾದ್ರೆ ಶರಭಂಗ ಪಿಷನ್ ಮಾಡಿದ್ದು ಧರ್ಮ ಹೇಗಾಯಿತು ವನಗಸ್ಯ ನಿತಾಂತ ಶಕ್ತಿ ಹಾಸೆ ಅವರು ಗೃಹಸ್ಥಾಶ್ರಮಗಳಲ್ಲ ಗೃಹಸ್ಥಾಶ್ರಮಗಳಿಗೆ ಧರ್ಮ ಬೇರೆ ಇದೆ ಅವ್ರಿಗೆ ಹೇಗೆ ಅವರ ಕಡೆಗೆ ನಾಳೆ ಬೆಡ್ಡನ್ನಾದರು ಪೂರ್ಣ ಹಸಿಯ ಮೇಲೆ ಮಲಗಿದ್ರು ಅಲ್ಲೂ ಒಂದು ಸಾಧನೆ ಇದೆ ಅವನಿಗೆ ಅವನಿಗೆ ಆಯುಷ್ಯ ಇರೋ ತನಕರು ಸಾಧನೆ ಮಾಡಬಹುದು ಎಲ್ಲಿ ತನಕ ಅವನಿಗೆ ಕಿವಿ ಕಣ್ಣು ಕಾಲು ಕಿವಿ ಎಲ್ಲ ಇಂದ್ರಿಯಗಳು ಕೆಲಸ ಮಾಡ್ತಾ ತನಕ ಕುತ್ಕೊಂಡು ಅವನ ಪರವಾಗಿ ಸಹಸ್ರನಾಮ ಪಾರಾಯಣ ಮಾಡಿದವರಾಗ ಅವನು ಕಿವಿ ಕೇಳಿಸ್ಬೋದು ಅವನಿಗೆ ಅಷ್ಟೇ ಸಾಧನೆ ಆಗುತ್ತೆ ವನಪ್ರಸ್ಥ ಆ ರೀತಿಯಲ್ಲ ಅದರಗತಿಯಲ್ಲಿ ಯಾರು ಹುಡುಕುತ್ತಾರೆ ಅವನು ಕೆಲವು ಆಶ್ರಮದಲ್ಲಿದ್ದಾರೆ ಯತಿಗಳಿಗೆ ಹಾಗಾಗಿ ಹೋಯಿತು ಏನು ಮಾಡ್ಬೇಕು ಅವ್ರನ್ನ ಅಂತವ್ರು ಬದುಕೇಳಬಾರ್ದು ಯತಿಗಳಿಗೆ ಸಾಧನೆಗಳು ಆಗಿ ಕಲಿಕೊಂಡು ಬಿದ್ದಿದ್ದಾರೆ ಅಂತಂದ್ರೆ ಏನರ್ಥ ಅಂಥವ್ರಿಗಲ್ಲ ವನಪ್ರಸ್ಥಾಶ್ರಮಿಗಳು ಯತಿಗಳು ಮುಂತಾದವರು ಈ ರೀತಿಯಲ್ಲಿ ಸಂಪೂರ್ಣ ಶಕ್ತಿ ಹ್ರಾಸ ಆಯಿತು ಅಂತಂದರೆ ಅಂತಹ ಕಾಲಕ್ಕೆ ಪ್ರಯೋಪವೇಶಾದಿಗಳನ್ನು ಹಿಡಿಯಬೇಕು ಆ ಹೊತ್ತಿಗೆ ನಡೆಸುವಂತಹ ಈ ವ್ಯಾಪಾರ ಏನಿದೆ ಇದು ಧರ್ಮ ಅಂದರೆ ಪರೀಕ್ಷಿತರಾಗಿರೋ ಪ್ರಯೋಪವೇಶ ಹಿಡಿದ್ರು ಪ್ರಸಂಗ ಹೇಗಿದೆ ಅವರು ಸಾಮಾನ್ಯ ಪ್ರಸಂಗ ಅಂದರೆ ಎಲ್ಲರಂತೆ ಇದ್ದಾಗ ಹಿಡಿದಿದ್ದಲ್ಲ ಅವರಿಗೆ ಶಾಪ ಬಂದಿದೆ ಇನ್ನು ಹೇಳಿದ ದಿನಸಕ್ಕೆ ಮರಣ ಇದ್ದೇ ಇದೆ ಅನ್ನೋದು ನಿಶ್ಚಯ ಆದಾಗ ಪ್ರಾಯೋಪವೇಶ ಹೇಳಿ ಅಲ್ಲಿ ತರಗಾ ಆಹಾರ ಆಹಾರ ಸ್ವೀಕಾರ ಮಾಡೋಲ್ಲ ಏನು ಮಾಡಿದರೂ ಅದು ಅಪಾರ ಮಾಡುತ್ತೇನೆ ಅಂತ ಹೀಗೆ ಹಿಡಿಬಹುದೇ ಹೊಸ್ತು ದುರ್ಗಪತನ ಅಗ್ನಿಪ್ರವೇಶ ಪ್ರಾಯೋಪವೇಶ ಆದಿಗಳನ್ನು ಸಾಮಾನ್ಯ ವ್ಯಕ್ತಿಗಳು ಮಾಡುವ ಹಾಗಿಲ್ಲು ಪಂಚಕ ಧಾರಣೆ ಅಥವಾ ಪಯೋವ್ರತಾದಿಗಳನ್ನು ಮಾಡಿದಂತೆ ಆಚಾರ್ಯ ನಾವು ಯಾವಾಗ ಪ್ರಾಯೋಪವೇಶ ಮಾಡಬಹುದು ಹಿಂಗೆ ಕೇಳೋ ಹಾಗಿಲ್ಲ ಪ್ರಾಯೋಪವೇಶಕ್ಕೆ ಭೀಪಚಾರಿಗಳಂತೆ ಇಲ್ಲಿ ಅದಕ್ಕೆ ಅವಕಾಶ ಇಲ್ಲ ಅರ್ಥ ಮಾಡಿಕೊಳ್ಳಿ ಅಂತಾನೆ ಅದನ್ನು ತೋರಿಸಿಕೊಟ್ಟು ಅದರಿಂದ ಭಗವಂತನೇ ಬಂದಾಗ ಅವನಿಗೆ ಎದುರುಗಡೆಯಲ್ಲೇ ಕೂತು ಅವನಿಗೇ ಒಪ್ಪಿಸಿ ಹೀಗಾಗಿದೆ ನನಗಿಲ್ಲಿ ಶಕ್ತಿ ಇಲ್ಲ ಇವತ್ತು ಕಡೆಯಹುತಿಯನ್ನು ನಿನ್ನೆದರಿ ಕೊಡ್ತಾ ಇದ್ದೇನೆ ಇನೇ ಯಜ್ಞುಕ್ ಅದರಿಂದಾಗಿ ನೀನ್ ಎದರಲ್ಲೇನೆ ಈ ಶರೀರವನ್ನ ಅದು ಅಗ್ನಿಹೋತ್ರದ ಅಗ್ನಿಯಲ್ಲೇ ಆಹುತಿ ಕೊಡಲೇಬೇಕು ಇಲ್ಲೂ ಜೋರಾಗಿ ಉರಿತಾ ಇಲ್ಲ ಇಲ್ಲೇ ಆಹುತಿ ಕೊಡ್ತೇನೆ ಅಂತ ಅಲ್ಲೇ ಆಹುತಿ ಕೊಡ್ತಾರೆ ಭಗವಂತನನ್ನ ಸೇರಿದ್ರು ಅಂತ ಇದೊಂದು ರಾಮಾಯಣದಲ್ಲಿ ಬಂದ ಒಂದು ಉತ್ಕೃಷ್ಟ ಪ್ರಕರಣಕ್ಕೆ ಆಚಾರ್ಯರು ಕೊಟ್ಟ ನಿರ್ಣಯ ರಾಮೋಪಿತ ಶಾಪ ಗಂಧರ್ವ ಮುರ್ವಶಪತೆ ಅಥಯಾತು ಪ್ರಾಪ್ತಿ ತುಂಬುರು ನಾ ನಾನ್ನ ವಿರಾಧಿಶರ್ವರಾಧವಧ್ಯ ಇಬ್ಬರು ವಿಚಿತ್ರವಾದ ವ್ಯಕ್ತಿಗಳು ಬರ್ತಾರೆ ರಾಮಾಯಣದಲ್ಲಿ ಪ್ರಸಂಗದಲ್ಲಿ ಅದು ಅಮನವರಿದ್ದಾಗ ಸಿದ್ದಾದೇವಿಯರಿದ್ದಾಗಲೇ ಒಂದು ಪ್ರಸಂಗ ನಡೆಯುತ್ತೆ ಅವನು ವಿರಾಧ ಅಂತ ಕೈಗಳು ಎಲ್ಲಿ ತನಕ ಬೆಳೀತಾ ಎರಡು ಮೂರು ಯೋಜನೆಯ ತನಕ ಯಾರು ಸಕ್ಕೂ ಹಿಡುತ್ತಕೊಂಡು ಬಂದು ಅವನ ಹೆಗಲ್ಬೇಲೆಕೊಂಡು ಓಡ ಹೋಗುತ್ತಿದ್ದ ಇಂತಹ ಕೆಲಸ ಮಾಡ್ತಾ ಇದ್ದ ಯಾರಿಂದ ಅದೊಂದು ದೈತ್ಯ ಶರೀರ ವಿಕೃತಿ ಶರೀರ ಯಾರಾತ ಅನ್ನೋದನ್ನ ಇಲ್ಲಿ ಚಿತ್ರಣ ಮಾಡಿದ್ದಾರೆ ಅವನ ಹೆಸರು ವಿರಾಧಾಂತ್ ಈಗ ಆ ರೂಪ ಬದಲಾದಾಗ ಮೂಲತಃ ನಾರದರ ಜೊತೆಯಲ್ಲೇ ಗಾನ ಮಾಡುವ ಒಬ್ಬ ಗಂಧರ್ವ ತುಂಬುರು ನಾರದರು ಅಂತ ನಾವು ಆ ತುಂಬೂರು ನಾಮಕ ಸುಶ್ರಾವ್ಯ ಕಂಠದಲ್ಲಿ ಗಾನ ಮಾಡುವ ಗಂಧರ್ವರಾಜ ತುಂಬುರು ಆದರೆ ಉರ್ವಶೀದೇವಿಯನ್ನ ಸರಾಸ್ತ್ರೀಯರ ವಿಚಿತ್ರವಾದ ವರ್ತನೆ ಇದೆ ಸರಾಸ್ತ್ರೀಯರು ಅನೇಕ ದೇವತೆಗಳ ಜೊತೆಯಲ್ಲಿ ವಾಸ ಮಾಡಬಹುದು ಚಕ್ರವರ್ತಿಗಳ ಜೊತೆಯಲ್ಲಿ ಆದರೆ ಒಂದೇ ದಿವಸ ಒಂದೇ ಹೊತ್ತಲ ಹತ್ತು ಜನರ ಜೊತೆಗೆ ಇರಲ್ಲ ಅವರು ಉತ್ಕೃಷ್ಟ ಅವರನ್ನೆಲ್ಲ ಅರುಂಧದೀಪು ರೋಗಾಹ ಏಕಪತ್ನಿಯ ಪ್ರಿಯಂತ ಅವರು ಇವಾಗ ಏಕಪತ್ನಿಯರು ಅವರಾಗಲ್ಲ ಬಹುಪತ್ನಿಯರು ಬಹು ಜನರಿಗೆ ಪತ್ನಿಯರಾಗ್ತಾರೆ ಅಂದ್ರೆ ಏನು ಒಂದೇ ಕಾಲಕ್ಕಲ್ಲ ಅವರ ಉತ್ಕೃಷ್ಟ ಸಾಧನೆಯೇ ಬೇರೆ ಕೆಲವು ಕಾಲ ಸಂಕಲ್ಪ ಮಾಡಿ ಅವರ ಜೊತೆಯಲ್ಲಿ ವಾಸ ಮಾಡ್ತಾರೆ ಆಗ ಮತ್ತೊಬ್ಬರನ್ನ ಮನಸ್ಸಾಪಿ ವಿಚಾರ ಮಾಡೋಲ್ಲ ನಮ್ಗೆಲ್ಲ ಅಂತಹ ಸ್ತ್ರೀಯರನ್ನು ಊಹೆ ಮಾಡಲಿಕ್ಕೆ ಆಗೋಲ್ಲ ಸುಮ್ಮನೆ ಅವ್ರ ನಾವು ತಪ್ಪು ಕಲ್ಪನೆ ಮಾಡಿ ಹಾಳಾಗಿ ಹೋಗ್ತೇವೆ ಕಾರಣ ಅವರೆಲ್ಲ ವೇದಾಧಿಕಾರಿ ಯಥೋರ್ವಶಿ ಯಮೀಚೈವ ಶಾಶ್ಚ ತಥಾಪರಾಹ ಆ ಸರಾಸ್ತರೀಯರ ಸ್ಮರಣೆ ಮಾಡುವುದರಿಂದಾಗಿ ನಮ್ಮೆಲ್ಲ ಪಾಪ ದೂರ ಆಗುತ್ತೆ ನಾರಾಯಣದೇವರ ಪುತ್ರಿ ಅವರ ಬಗ್ಗೆ ಎಲ್ಲ ಅಪಾರ್ಥ ಚಿಂತನೆ ಮಾಡುವ ನಮ್ಗೆ ಗೊತ್ತಿಲ್ಲದೆ ವಿಚಾರ ಅಲ್ಲಿ ಆರೋಪ ಮಾಡಿಬಿಡೋದು ನಮ್ಮಂತೆ ಅಂತ ಹಾಗಲ್ಲ ತುಂಬ ಉತ್ಕೃಷ್ಟ ಸ್ತ್ರೀಯರವರಲ್ಲ ಅವರು ಕುಬೇರನ ಜೊತೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಕೆಲವು ಕಾಲ ಸಂಕಲ್ಪ ಮಾಡಿ ಹಾಗೆಯೇ ತುಂಬುರು ಗಂಧರ್ವರು ಇವರು ಹೋಗಿ ಅವರನ್ನು ದರ್ಶನ ಮಾಡಿಬಿಡ್ತಾರೆ ಶಾಪ ಬೀಳುತ್ತಾಗ ಯಾರ್ದು ಕುಬೇರನ ಶಾಪ ಬೀಳುತ್ತೆ ನೀನು ಹಸುರನಂತೆ ವರ್ತನೆ ಮಾಡಿದ್ಯಾ ನೀನು ಒಂದು ರಕ್ಷಸ ಶರೀರ ಬರಲಿ ನಾವು ವಿರಾಧನಾಗಿ ಕೂತ್ಬಿಡ್ತಾರೆ ಆ ವಿರಾಧನಾಗಿ ಕೂತಾಗ ಹಾಗಾಗಿ ನನಗೆ ಶಾಪ ಪರಿಹಾರ ಯಾವಾಗ ರಾಮಾವತಾರ ಆಗುತ್ತೆ ಸಾಧಾರಣ ಹೇಳುತ್ತಾರೆ ಇದನ್ನ ಮುಂದೆ ದುರ್ಗಾದೇವಿ ಬರಲಿಕ್ಕಿದ್ದಾಳೆ ಅಲ್ಲಿ ತನಕ ಬಿದ್ದಿರು ಆಮೇಲೆ ನೋಡ್ಕೊಳ್ತಾರೆ ದೊಡ್ಡವರು ಬಂದಾಗ ಅವ್ರು ಕಾಲ ಹಿಡ್ಕೋರು ಯಾರೋ ಪರಿಹಾರ ಮಾಡುತ್ತಾರೆ ಅಂದಂತಾರಲ್ಲ ಆ ಕ್ರಮದಿಂದ ರಾಮಾವತಾರನೇ ಮುಂದೆ ಆಗುವುದಿದೆ ಇಂಥ ಎರಡೋ ಶಾಪಗ್ರಸ್ತರನ್ನೆಲ್ಲ ಅಲ್ಲಿ ಆ ಮುಂತಾದವರನ್ನು ಉದ್ದಾರ ಮಾಡುವಿದ್ದಾರೆ ನಿನ್ನೂ ಉದ್ಧಾರ ಮಾಡುತ್ತಾರೆ ಆಗ ಈ ಪ್ರಸಂಗ ಗೊತ್ತಿದ್ದರಿಂದ ಅವತ್ತೇ ಉತ್ತರ ಕೊಟ್ಟಿರ್ತಾರೆ ಉಬೆ ಸರಿಯಾಗಿ ರಾಮಚಂದ್ರ ದೇವರು ಸೀತಾದೇವಿಯರು ಲಕ್ಷ್ಮಣ ಕ್ರಮ ಹಾಗಿರುತ್ತಿತ್ತಂತೆ ಯಾವಾಗಲೂ ಮಧ್ಯದಲ್ಲಿ ಯಾವಾಗಲೂ ಸೀತಾದೇವಿ ಅಲ್ಲಿ ಇಟ್ಕೋಬೇಕು ಇವರು ಕಾಡಲ್ಲಿ ತಿರುಗಾಡುವಾಗ ಮುಂದೆ ರಾಮ ಹಿಂದೆ ಲಕ್ಷ್ಮಣ ಅಥವಾ ಮುಂದೆ ಲಕ್ಷ್ಮಣ ಹಿಂದೆ ರಾಮ ಹೀಗೆ ಸಂಚರಣ ಮಾಡಬೇಕು ಅಂದರೆ ಸ್ತ್ರೀಯರು ಸದಾ ಸಂರಕ್ಷಿಯರು ಸ್ತ್ರೀಯರಿಗೆ ಸ್ವಾತಂತ್ರ್ಯ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಅವ್ರಿಗೇನೋ ಕಿತ್ತುಕೊಂಡಿದ್ದು ಅಂತ ಅರ್ಥ ಅಲ್ಲ ಅವರಿಗೆ ಸದಾ ರಕ್ಷಣೆಯನ್ನ ಕೊಡ್ಲಿಕ್ಕೆ ಬೇಕು ಇದು ತೋರಿಸಿಕೊಟ್ಟಿತ್ತು ಅವರಿಗೆ ಇದ್ದ ಸ್ವಾತಂತ್ರ್ಯ ಕಿತ್ತುಕೊಳ್ಳೋದು ಅಂತ ಅರ್ಥ ಅಲ್ಲ ಅವರಿಗೆ ಎಷ್ಟೋತ್ತ ರೀತಿಯಲ್ಲಿ ದೌರ್ಬಲ್ಯ ಇದೆ ಅವರನ್ನ ರಕ್ಷಣೆ ಮಾಡಿದರೆ ಮನೆಯಲ್ಲಿ ಧರ್ಮ ರಕ್ಷಿತವಾಗುತ್ತೆ ಆ ಒಂಬತ್ತನೇ ಅಧ್ಯಾಯ ಮನುಸ್ಮೃತಿಯನ್ನು ನೋಡಬೇಕು ಹೆಣ್ಣು ಮಕ್ಕಳನ್ನು ಮನೆಯಲ್ಲಿ ಹೇಗೆ ಸಾಕಬೇಕು ಅಂತ ತೋರಿಸಿಕೊಡ್ತಾರೆ ಬಹಳ ಪ್ರೀತಿಯಿಂದ ನೋಡ್ಕೊಳ್ಬೇಕಂತ ಯಾರು ಮನೆಯಲ್ಲಿ ತಂದೆ ಅವನು ಸಾಧಾರಣ ಪ್ರೀತಿಯಾಗಿ ನೋಡ್ಕೊಳ್ಬಹುದು ಅದು ಗಂಡ ದುಡಿಲಿಕ್ಕೆ ಅಂತ ಕರ್ಕೊಂಬಂತ ಹಾಳಲ್ಲ ಮನೆಯಲ್ಲೇ ಬಹಳ ಪ್ರೀತಿಯಿಂದ ನೋಡ್ಕೊಳ್ಬೇಕಂತೆ ಅವಳು ಏನು ಕೇಳಿದ್ರು ಕೊಡಿಸೋದು ಸದನ ನಾವು ಈ ದೊಡ್ಡ ದೊಡ್ಡವರ ಮನೆಗಳನ್ನು ನೋಡುತ್ತೇವೆ ಹೆಣ್ಮಕ್ಕಳನ್ನು ಬಹಳ ಉಂಟು ಮಾಡುವುದಿದೆ ಅದನ್ನು ಮಿತಿ ಮೀರಿ ಮಾಡಬಾರದು ಅಷ್ಟೇ ಆದರೆ ಅವರಿಗೆ ಅತ್ಯಂತ ಪ್ರೀತಿಯನ್ನು ತೋರಿಸುವುದರಿಂದ ಅಕಸ್ಮಾತ್ತಾಗಿ ಮನಸ್ಸು ವಿಚಲಿತವಾದರೂ ಇಷ್ಟು ಪ್ರೀತಿಯಿಂದ ನಮ್ಮನ್ನು ನೋಡ್ಕೊಳ್ತಾರೆ ನಾವು ಇಂಥವರಿಗೆ ದ್ರೋಹ ಮಾಡಬಹುದಾ ಅನ್ನೋ ಬುದ್ಧಿ ಬರಬೇಕು ಆ ರೀತಿಯಲ್ಲಿ ಧರ್ಮಶ್ರದ್ಧೆಯನ್ನು ಕಲಿಸಿರಬೇಕು ಅಷ್ಟು ಪ್ರೀತಿಯಿಂದ ನೋಡ್ಕೊಳ್ಬೇಕು ಅಂತ ಹೇಳ್ತಾರೆ ಅವಾಗಲೇ ಿರಿ ಸ್ವಾತಂತ್ರ್ಯ ಮಹತ್ವ ಎಂತಂದ್ರು ಹಿಂದೆ ಮುಂದಿನ ಪ್ರಕರಣ ಬಿಡದ ಅಶ್ವ ಭಗವಂತ ಗಲಾಟೆ ಮಾಡಲಿಕ್ಕೆ ಕೊಡ್ತಾರೆ ಏನು ಕಿತ್ತುಕೊಂಡಿದ್ದಲ್ಲ ಅವರಿಗೆ ಹೆಚ್ಚಾಗಿ ಕೊಟ್ಟಿದ್ದು ಹೆಚ್ಚು ರಕ್ಷಣೆಯನ್ನು ಅದನ್ನು ಭಗವಂತ ತನ್ನ ಚರಿಯಲ್ಲಿ ತೋರಿಸಿದ್ದಾರೆ ಯಾವಾಗಲೂ ಸೀತಾದೇವಿಯರಿಗೆ ಹಿಂದೆ ಮುಂದೆ ರಕ್ಷಣೆ ಕೊಡಬೇಕಿವರು ಪುರುಷರು ಅದೇ ಕ್ರಮದಲ್ಲಿ ಕರ್ಕೊಂಡು ಹೋಗ್ಬೇಕು ಆದರೆ ಈ ತಕೈ ಚಾಚಿ ಹೇಳ ತೆಗೆದು ರಾಮರಕ್ಷ್ಮಣರನ್ನು ಮಾತ್ರ ಭುಜದಲ್ಲಿ ಇಟ್ಕೊಂಡು ಬಿಡ್ತಾರೆ ಹೇಳಿದ್ದರು ಹಿಂದೆನೆ ಕುಬೇರರು ನೀನು ಭುಜ ಕತ್ತರಿಸ ಆವಾಗ ನಿನ್ನೆ ಶಾಪ गंधर्वर ऐसा गंधर्व अंद्र चाहिए सिंधुस्थानी गायको ಆ ಅಂತ ಏನೋ ತಕ್ಕೊಂಡು ಏನು ಹೇಳೋದು ಹಂಗೆಲ್ಲ ಅಲ್ಲ ನಿಜಗಾಯಕ ತನ್ನ ಗುಣಗಳನ್ನ ಗಾನ ಮಾಡುವವರು ಅಧಿಕ ಪ್ರೀತಿಯಿಂದ ಬಂದ ಪರಮಾತ್ಮ ಹೆಗಲ ಮೇಲೆ ಕುಳಿಸಿಕೊಂಡ್ರೆ ಎರಡೂ ಬಾಹುಗಳನ್ನು ಕತ್ತರಿಸಿ ಆ ಶರೀರ ತಗೊಂಡು ಹೋಗಿ ಬಿರದಲ್ಲಿಟ್ಟು ಬಿಡಿತಾರೆ ಪರಮಾತ್ಮ ಇದೊಂದು ವಿಚಿತ್ರ ಪ್ರಕರಣ ನಡೀತು ಯಾಕೆ ಬಿರದಲ್ಲಿಟ್ಟು ಆ ಸಂಸ್ಕಾರ ಮಾಡಲಿಲ್ಲ ಆ ಶರೀರಕ್ಕೆ ಅವಧತ್ವ ಹೊಲ ಇದೆ ಅಪೂರ್ಣ ನಾಶ ಇದೆ ಶರೀರಕ್ಕೆ ಬ್ರಹ್ಮದೇವರು ಮರಕುತ್ತಿದ್ದಾರೆ ಶರೀರ ಅವಧಿ ಆದರೆ ಒಳಗಿರುವವರಿಗೆ ಆ ಶರೀರ ಇರೋ ತನಕ ಕೂಡ ಮುಗಿದನೇ ಇಲ್ಲ ಹಾಗಾಗಬಹುದಾದ ಪ್ರಸಂಗ ಇತ್ತು ಉಪಾಯ ಮಾಡಿಬಿಟ್ಟ ಪರಮಾತ್ಮ ಬಾಹುವನ್ನು ಕತ್ತರಿಸಿ ಜೀವವನ್ನು ಹೊರಗಾಕಿ ಶರೀರ ಅವಧಿ ಅಂದ್ರೆ ಇರೋದು ಶರೀರ ಹಾಗೆ ಇತ್ತು ಒಂದು ಬಿಲ್ಲದಲ್ಲಿರಲಿ ಯಾರಿಗೂ ತೊಂದರೆ ಕುಡಿದ್ರೆ ಬಿದ್ದಿರಲಿ ಎಷ್ಟು ದಿವಸ ಅವಧಿ ಅಂತ ಆಗುತ್ತೋ ಆ ಯುಗ ಪರ್ಯಂತರವಾಗಿ ತನಕ ಬಿದ್ದಿರಲಿ ಆಮೇಲೆ ಆ ಶರೀರವನ್ನ ಅದಕ್ಕೆ ಸಂಸ್ಕಾರ ಮಾಡಿದ್ರೆ ಆಯ್ತು ಹಾಗಂತ ಅಲ್ಲಿ ತನಕನೂ ಈ ವ್ಯಕ್ತಿಗೂ ಕೂಡ ಇದು ಭಗವಂತ ಮಾಡಿದ ಉಪಾಯ ಸಾಧಾರಣ ಅವಧ್ಯತ್ವ ಮಾಡ ತಗೊಂಡ್ಬಿಟ್ರ ಗತಿಯೇ ಇರು ಆ ಶರೀರವು ಹೋಗುವ ತನಕ ಇವನು ಕೂಡ ಹಾಗೆ ಬಿದ್ದಿರಬೇಕು ಆದರೆ ಆತನನ್ನು ಉದ್ಧಾರ ಮಾಡಿ ಶರೀರ ಮಾತ್ರ ಅವಧ್ಯಾ ಹಾಗೆ ಬಿದ್ದಿರಲಿ ರಕ್ಷಣೆ ಮಾಡಿಬಿಟ್ಟ ಪರಮಾತ್ಮ ಅದು ಎಷ್ಟು ಬುತ್ತವತ್ಸಲಹ ಚತುರ್ಮುಖ ಅವಧ್ಯತ್ವ ಕೊಟ್ಟಿದ್ರು ಆ ಮಾತ್ರ ಸತ್ಯ ಮಾಡಿ ಸತ್ಯಂ ವಿಧಾತು ನಿಜ ಭತ್ಯ ಭಾಷಿತ एला अवतार्मद न अद्भुत प्रकरण इू अद्ली तो प्रादाच तुगति उन्नतगतिया इनोम अंत के आदेश कड़ता है प्रीतिम विद्युम्भवनम निजस्ोद मुना चूजि धनुर गृिंद्राचार्यषो निज महाजहारा ಅಲ್ಲಿ ತನಕ ಪರಮಾತ್ಮ ತಾನು ದಾರ ಮಾಡಿದ್ದು ಬೇರೆ ಅದನ್ನು ವೈಷ್ಣವಧನುಸು ತಷ್ಟೇ ಕೂಗ್ತಾರೆ ಅದಕ್ಕೆ ಬೇರೆ ಇನ್ನೇನು ಹೆಸರಿಲ್ಲ ಅದು ಶೈವ ಮತ್ತು ವೈಷ್ಣವಧನಸ್ಸು ಹಿಂದಿನ ಪ್ರಕಾರ ಬಂದಿತ್ತು ಪರಶುರಾಮ ದೇವರೇ ಹೇಳಿದ್ರು ಅಷ್ಟೇ ಧನುಷೇ ಭಗವಂತ ಹಿಡಿತಿದ್ದಿತ್ತು ಆದರೆ ಈಗ ತನ್ನ ಮೂಲ ರೂಪದಲ್ಲಿ ಏನು ಧಾರಣ ಮಾಡುತ್ತಾನೆ ಆ ಧನುಸ್ಸನ್ನೇ ಇಲ್ಲಿ ತರಿಸುವುದು ಅದಕ್ಕೆ ಕೋದಂಡ ಅಂತ ಅದೇ ಶಾರಂಗ ಅದೇ ಕೋದಂಡ ಅದನ್ನು ತರಿಸ್ತಾರೆ ಅದು ತರಿಸಿದಾಗ ಅದು ಹೇಗೆ ಅಗಸ್ತ್ಯಷಿಗಳು ಕುಂಭಜ ಅವರು ಮಡಿಕೆಯಲ್ಲಿ ಹುಟ್ಟಿ ಬಂದವರು ಅಲ್ಲಿಂದ ತಮ್ಮ ಆಶ್ರಮ ಕರ್ಕೊಂಡು ಹೋಗ್ತಾರೆ ಅನೇಕ ಕಾಲ ಅವರು ಆಶ್ರಮದಲ್ಲಿ ವಾಸ ಮಾಡ್ತಾರೆ ಪರಮಾತ್ ವಾಸ ಮಾಡಿದ ಮೇಲೆ ಇಂದ್ರ ದೇವರು ಕೆಲಸ ರಾಮಚಂದ್ರ ದೇವರಿಗೆ ನೀವು ಅರ್ಪಣೆ ಮಾಡಿ ಅಂತ ಅದಕ್ಕೂ ಅನೇಕ ಕಾರಣಗಳಿದ್ದಾವೆ ಅದು ಅಗಸ್ತ್ಯರ ಮಹತ್ವವನ್ನು ಹೆಚ್ಚು ಮಾಡಲಿಕ್ಕೆ ಅಗಸ್ತ್ಯರು ದೇವತೆಗಳ ಸೇವಾ ಮಾಡಿರ್ತಾರೆ ಆ ಸೇವಾ ಬಲದಿಂದಾಗಿ ಅಗತ್ಯರು ಪರಮಾತ್ಮನಿಗೆ ಆಭರಣಗಳನ್ನು ಆಯುಧಗಳನ್ನು ಸಮರ್ಪಣೆ ಮಾಡು ಪದ್ಯವಾಲಾಧನ ಕೇಳ್ತೆ ಆಯುಧಗಳನ್ನು ದೇವರಿಗೆ ಅರ್ಪಣೆ ಮಾಡಬೇಕು ಆಯುಧಗಳೆಲ್ಲ ಹೇಳ್ತವೆ ಪ್ರತಿಭೆಗಳಿಗೆ ನಾವೇನು ಬೆಳ್ಳಿದ್ದೋ ಬಂಗಾರದ್ದು ಬಿಲ್ಲು ಬಾಣ ಎಲ್ಲ ಮಾಡಿಸಿಟ್ಕೊಂಡಿದ್ದೆ ತೊಗೊಂಡು ಹೋಗಿ ದೇವರಿಗೆ ಹಾಕಿದ್ರೆ ಎಂತ ಚೆನ್ನಾಗಿ ಮಾಡಿದ್ದಾರಪ್ಪ ಪುಣ್ಯ ಅಂತಾರೆ ಅದನ್ನು ಸ್ವಯಂ ಭಗವಂತನದ್ದೇ ಆಯುಧಗಳನ್ನು ತಂದು ಈ ಅವತಾರ ಕಾರ್ಯದಲ್ಲಿ ಈ ಆಯುಧದ ಸ್ವೀಕಾರ ಮಾಡುವುದು ಇದರಿಂದ ವ್ಯಾಪಾರ ನಡೆಸೋದು ಕೊಟ್ಟು ಪುಣ್ಯ ಭಗವನ್ಮಯ ಅಂತಹ ಆಯುಧಗಳನ್ನೆಲ್ಲ ಅಗಸ್ತ್ಯರು ಅರ್ಪಣೆ ಮಾಡುತ್ತಾರೆ ಅವ್ರ ಸ್ವೀಕಾರ ಮಾಡಿದ ಆತ್ಮಾರ್ಥ ರಾಮಕರೇವಸ್ ಅಲ್ಲಿ ತನಕ ಪರಮಾತ್ಮ ಈ ದುಷ್ಟನ ಸಂಹಾರ ಕೈ ಕಿಳಿದಿರಲಿಲ್ಲ ಗಲಭೆ ಅಂತ ಹದಿಮೂರು ವರ್ಷ ತನಕ ಸುಮ್ಮನೆ ಇರ್ತಾನೆ ಹದಿಮೂರು ವರ್ಷ ಕಳೆದ ಮೇಲೆ ಆಗ ಈ ಕಾರ್ಯ ಆವಾಗಲೇ ಶುರುವಾಗಬೇಕು ದುಷ್ಟ ಕಾರ್ಯ ಅದಕ್ಕೆ ಅವಾಗಲೇ ಮೆಲ್ಲೆಗೆ ಒಂದೊಂದೇ ಕಾರ್ಯಗಳ ಆರಂಭವನ್ನು ಮಾಡಿದ್ದಾನೆ ಅದಕ್ಕೆ ಅಲ್ಲಿ ತನಕ ಆಯುಧಾದಿಗಳನ್ನು ಸ್ವೀಕಾರ ಮಾಡಿರೋಲ್ಲ ಈಗ ಆಯುಧ ಸ್ವೀಕಾರ ಮಾಡೋದು ಇದು ಪ್ರತಿಯೊಂದೂ ಕೂಡ ಕಾರಣ ಹೀಗೆ ಇದೆ ಅಂತ ಆತ್ಮಾರ್ಥಮೇವಪುರ ಇಂದ್ರದೇವರು ತಮಗೋಸ್ಕರ ತಾವು ಸ್ವೀಕಾರ ಮಾಡಿ ಇಟ್ಕೊಂಡಿದ್ದು ಬ್ರಾಹ್ಮಣರ ದ್ವಾರ ಅರ್ಪಣೆ ಮಾಡಿದರೆ ಬ್ರಹ್ಮಜ್ಞಾನಿಗಳ ದ್ವಾರ ಅರ್ಪಣೆ ಮಾಡಿದರೆ ಭಗವಂತನಿಗೆ ಅತ್ಯಂತ ಪ್ರೀತಿ ತಾವೇ ತಂದುಕೊಡಬಹುದಾಗಿತ್ತಲ್ಲ ಇಂದ್ರ ರೂಪದಲ್ಲಿ ಬ್ರಹ್ಮಜ್ಞಾನಿಗಳ ದ್ವಾರ ಅರ್ಪಣೆ ಮಾಡಿದರೆ ನಾವೇ ಪೂಜೆಯನ್ನು ತಗೊಂಡು ಹೋಗಿ ಕೊಡೋದಕ್ಕೂ ಬ್ರಾಹ್ಮಣರ ದ್ವಾರ ಅರ್ಪಣೆ ಮಾಡೋದು ಬಲ್ಲವರ ದ್ವಾರ ನಮಗೇನು ಹೆಚ್ಚು ತಿಳುವಳಿಕೆ ಇಲ್ಲ ಕೊಟ್ಟರೆ ದೇವರು ಹೇಗೆ ಸ್ವೀಕಾರ ಮಾಡುತ್ತಾನೆ ಅಂತ ಗೊತ್ತಿರೋರ ದ್ವಾರ ಅರ್ಪಣೆ ಮಾಡಿದರೆ ಅದು ಭಗವಂತನಿಗೆ ನಿಜವಾಗಿಯೂ ಮುಟ್ಟುತ್ತೆ ಅದಕ್ಕೆ ಅಗಸ್ತ್ಯರ ದ್ವಾರ ಅದನ್ನು ಅರ್ಪಣೆ ಮಾಡಿದ ಹೀಗೆ ಕಾಲೇ ತದೈವರೂ ರಕ್ಷಣಪತೋನ ಪ್ರಾಮೇನೆ ಆಗಲೇ ಸರಿಯಾಗದೇ ಹೊತ್ತಿಗೆ ಏರಿ ಆವಾಗ ಅಗಸ್ತ್ಯ ಆಶ್ರಮಕ್ಕೂ ಬಂದು ಕೂತಿದ್ದಾರೆ ಸ್ವಲ್ಪ ಮುಂದೆ ಕಿಳಿಯೋಣ ಆ ಕಾಲದಲ್ಲಿ ಇನ್ನೊಂದೆರಡು ಚಿಕ್ಕ ಪುಟ್ಟ ಪ್ರಕರಣಗಳಿದ್ದಾವೆ ರಾಮಾಯಣದವರು ಉಲ್ಲೇಖ ಮಾಡುತ್ತಾರೆ ಆ ಕ್ರಮದಲ್ಲಿ ಬರುವಾಗ ಖರ ಭೂಷಣ ತ್ರಿಶೀರ್ಷ ಮುಂತಾದ ಹದಿನಾಲ್ಕು ಸಾವಿರ ಜನ ರಾಕ್ಷಸರ ಸಹಾಯ ಇದೆ ಅವಳಿಗೆ ಶೂಲ್ಪ ನಖಿ ಅವಳ ಹೆಸರು ಶೂಲ್ಪದಂತೆ ನಖ ಇತ್ತು ಒಂದು ಶೂಲ್ಪ ಮೊರ ನಾವು ಕೇರುವ ಮೊರ ಮೊರ ಹೇಗಿರುತ್ತೆ ಕೇರ್ಲಿಕ್ಕೆ ಅನುಕೂಲ ಮಾಡಿ ಹಿಂದೆ ಎತ್ತರ ಮಾಡಿರ್ತಾರೆ ಮುಂದೆ ಅಗಲ ಮಾಡಿರ್ತಾರೆ ಅವಳು ಉಗುರು ಅಷ್ಟು ಕೆಟ್ಟದಾಗಿತ್ತು ಮುಂದೆ ಚಾಚಿಕೊಳ್ಬಾರದು ಉಗುರು ಯಾವಾಗಲೂ ಕೂಡ ಆ ಉಗುರು ಹೇಗಿರಬೇಕು ಅಂದರೆ ಏಕಪ್ರಕಾರ ಒಂದು ಬೀಜ ಇತ್ತಂತೆ ಕಾಣಿಸ್ತಾ ಇರಬೇಕು ಹುರುಳಿಕಾಗಿ ಬೀಜ ಕಾಣುತ್ತೆ ಸಾಧಾರಣ ಉಗುರು ಹಾಗಿರ್ಬೇಕು ಅಂದರೆ ಏಕಪ್ರಕಾರವಾಗಿ ಇರಬೇಕೇ ಒಂದು ಕಡೆ ತಳ್ಳಿಲಿರೋಣ ಇನ್ನೊಂದು ಕಡೆ ಚಾಚ್ಕೊಂಡಿರೋಣ ಹೀಗಾದರೆ ಕಿಟ್ಟದಾಗ ಕಾಣುತ್ತೆ ಆ ಉಗುರು ಆಗಿತ್ತಂತೆ ಅವಳು ಅವರ ಕಣವೇ ಆಗಿತ್ತವಳು ಆದರೂ ವರದಿಂದಾಗಿ ಒಳ್ಳೆ ರೂಪ ಸ್ವೀಕಾರ ಮಾಡುವಂತಹ ಒಂದು ಸೌಕರ್ಯ ಇತ್ತು ಅವಳಿಗೆ ಬಳಕೆ ಮಾಡಿಕೊಂಡು ರಾಮ ಲಕ್ಷ್ಮಣ ಮತ್ತು ಸಿದ್ದಾದೇವಿಯವರು ಇವರಿದ್ದದ್ದನ್ನೇ ಗಮನಿಸಿ ನೋಡಿದ್ದು ಅವಳು ಪತಿನಿ ಮಾರ್ಗನ ತತ್ಪರ ಗಂಡನ್ನು ಹುಡುಕೊಂಡು ಓಡಾಡ್ತಾ ಇದಂತೆ ಇಂತಹ ಕೆಟ್ಟ ಹೆಣ್ಣು ಹೆಣ್ಣೆನೆ ತನಗೊಂದು ಗಂಡು ಬೇಕು ಅಂತ ಹುಡುಕೊಂಡು ಓಡಾಡ್ತಾ ಇದ್ದಾಳೆ ಲಜ್ಜಗಿಟ್ಟ ಹೆಣ್ಣು ಅಂತ ಮೊದಲೇ ಗೊತ್ತಾಗುತ್ತೆ ಅದೊಂದು ಅರ್ಥ ಮಾಡಿಕೊಂಡಿರ್ಬೇಕು ಇಷ್ಟು ಗಂಡುಗಳಿದ್ದಾವೆ ಅದರ ಮಧ್ಯೆ ತರಗೊಂದು ಗಂಡು ಬೇಕು ನನಗೆ ಗಂಡನಾಗಬೇಕು ಅನ್ನೋದು ಹುಡುಕೊಂಡು ಓಡಾಡ್ತಾ ಇದ್ದಾಳೆ ಓಲಿ ಮದುವೆನೆ ಆಗಿಲ್ಲ ಪಾಪ ಅವಳಿಗೆ ಅಂತಂದ್ರೆ ಬೇರೆ ಗಂಡನನ್ನ ಕಳಕೊಂಡಿದ್ದವಳು ವಿಧವಾಶ್ರೀಯವಳು ಹುಡುಕೊಂಡು ಹೊರಟಿದ್ದಾನೆ ಸೀತಾ ಬಂದು ರಾಮಚಂದ್ರ ದೇವರನ್ನ ಅಭಿಸಸಾರ ರಾಮ ಹೇಗಿತ್ತು ಅಂತಂದರೆ ಅದು ಪ್ರಾಮಾದಿಕೇನ ವಿಧಿನ ಭಾರೀ ಕತ್ತಲೆ ಬೆಳಕನ್ನು ಆಶ್ರಯ ಮಾಡಿ ಅಥವಾ ಸೂರ್ಯನನ್ನ ಆಶ್ರಯ ಮಾಡಿ ನನ್ನ ಮದುವೆ ಆಗುವಂತೆ ಕೇಳಿದಂತೆ ಇತ್ತು ಶೂರ್ಪಣಕ್ಕಿ ರಾಮಚಂದ್ರನನ್ನ ಮದುವೆಯಾಗುವಂತ ಕೇಳುವ ಪ್ರಕರಣ ಹೇಗಿತ್ತು ಅಂದರೆ ಭಾರೀ ಕತ್ತಲೆ ಬಂದು ಬೆಳಕು ಚೆಲ್ಲುವಂತಹ ಸೂರ್ಯ ನನ್ನ ಮದುವೆ ಹೊಂದಾಣಿಕೆ ಆಗತ್ತಾ ಎರಡು ಅತ್ಯಂತ ವಿರುದ್ಧ ಅಂತ ಹಾಗೆ ಬಂದು ಕೇಳುತ್ತೆ ಬರೀ ಕಪ್ಪು ಬಣ್ಣ ಬರೀ ಬಣ್ಣವನ್ನು ಹೊಂದು ನಾನು ನೀನು ಸೇರೋಣ ಬಾ ಅಂತಂದ ಅದಾಗತ್ತಾ ಅಥವಾ ಅದು ಅರ್ಥ ಆಗಿಲ್ಲ ಅಂದರೆ ಮಂಜಿನ ಗಡ್ಡೆ ಕಾಡುಗಿಚ್ಚನ್ನ ಹೋಗಿ ನಾನು ನೀನು ಮದುವೆ ಆಗೋಣ ಬಾ ಅಂತಂದ್ರೆ ಆಗತ್ತ ಉಳಿಯತ್ತಾ ಮಂಜುಗಡ್ಡೆ ಆ ತರಹ ಇದು ಪ್ರಸಂಗ ಒಂದು ಕೇಳ್ಕೊತಾ ಇದ್ದಾಳೆ ಅದನ್ನು ಸಾರೈವರ ಜನೀಚರ ಭರ್ತರುಗ್ರ ಭ್ರಾತೃದ್ವೇನ ಸಹಿತ ವರಮಾ ವಸಂತಿ ಅವಳಿಲ್ಲೆ ಕಾಡದೇ ವಾಸ ಮಾಡ್ತಾ ಇತ್ತು ಬರೋರ್ನೆಲ್ಲ ತಿಂತು ಮಾಡಬಾರ ತುಂಬಾ ಹೆಚ್ಚು ಕೊಡ್ತಾ ಇತ್ತು ಈ ಇರಿಬ್ಬರು ಸಹಾಯವೇ ಕರದೂಷಣ ಸಹಾಯವೇ ಅವರಿಬ್ರು ಅಣ್ಣದೇ ಇನ್ನು ಬಾಕಿಯವರೆಲ್ಲ ಭೃತ್ಯರು ಹೀಗಿತ್ತು ಪ್ರಸಂಗ ಇದು ರಾಮಚಂದ್ರ ದೇವರು ವಿಚಾರ ಮಾಡಿದ್ದಾಗ ಪ್ರಸಂಗ ತಾನಾಗಿ ಬರಲಿ ನಾವಾಗಿ ಏನು ಮಾಡಕ್ಕೆ ಬೇಡ ಅಂತ ಸುಮ್ಮನಿದ್ದ ಪರಮಾತ್ಮ ಬಂತು ಅಂತಹ ಪ್ರಸಂಗ ಆದರೆ ಯಾಕೆ ಗಂಡನನ್ನು ಹುಡುಕೊಂಡು ಯಾಕೆ ಬರ್ತೀವಿಗಳು ವಿಧವಾ ಪ್ರಸಂಗ ಹೀಗಾಗಿತ್ತು ಆ ಕಾಲದಲ್ಲಿ ಈ ಕಾಲಕೇಯರನ್ನ ಸಂಹಾರ ಮಾಡಲಿಕ್ಕೆ ಅಂತ ಪಾತಾಳ್ತಾನೆ ಇವರ ರಾವಣ ಇಷ್ಟು ಮೂರ್ಖ ಇದ್ದ ರಾವಣ ಅಂದರೆ ಅಲ್ಲೋ ಈ ಕಂಡು ಕಂಡವ್ರ ಜೊತೆ ಇಂಥ ಮಾಡಿದ್ದ ಹೊಡೆದಿದ್ದ ಬರ್ತಿದ್ದ ಬಲ ಇತ್ತು ಬಲ ಇತ್ತು ಇಂತಹ ಕುಕೃತ್ಯ ಮಾಡಿ ಮಾಡಿ ಬರೋದು ಅವನು ಮಾಡಿ ಬಂದಿದ್ದಾನೆ ಹಿಂತೇಳಿ ಕುಣಿಗಳು ಓ ಅಂತ ಅತ್ಕೊಂಡ್ಬಂದು ಮನೆಗೆ ಏನಾಯ್ತು ನಿಮಗೆ ಇಲ್ಲ ನನ್ನ ಗಂಡನ್ನು ಕೊಂದು ಬಿಟ್ಟಿದ್ದೀಯ ನೀನು ನಿನ್ನ ಗಂಡನ ನಾನೇ ಹಾಕ್ಕೊಲಿ ನಿಮ್ಗೆ ಗೊತ್ತಾಗಿಯೇ ಇಲ್ಲ ನೀನಿಗೆ ಕಾಲಿಗೆಯರ ಜೊತೆ ನನ್ನ ಗಂಡನು ಇದ್ದ ಅವನ್ನೆಲ್ಲ ಹೊಡೆಯೋ ಹೊತ್ತಿಗೆ ಅವನು ಹೊಡೆದು ಅವನಿಗೆ ತನ್ನವರು ಯಾರು ಯಾರು ಯಾವುದೂ ಪರಿಚಯದೇ ಹೊಡೆದಿದ್ದ ಎಂತಹ ನೀಚ ವಿವೇಕ ಜ್ಞಾನವೇ ಇಲ್ಲ ಅನ್ನೋದಕ್ಕೆ ಕುಂಭ ರಾವಣ ಅನ್ನೋದಕ್ಕೆ ಇದು ಒಳ್ಳೆ ದೃಷ್ಟ ಪಡೆದು ಬಿಟ್ಟಿದ್ದಾನೆ ಈ ತಪ್ಪು ಹೇಳಿದು ಹೋಗಿದೆ ಈಗ ಏನ್ ಮಾಡಬೇಕು ನಾಚಿಕೆ ಆಗುವ ಪ್ರಸಂಗ ಅದಕ್ಕೇನು ಮಾಡಿದ ಹೀಗಾಯ್ತಾ ತಪ್ಪು ನನ್ನಿಂದ ನಡೆದಿದೆ ನಾನೇ ತೆಗೆದುಬೇಕಲ್ವಾ ನಾನೇ ತೆಗೆದು ಬಿಡ್ತೇನೆ ಆಗ ಏನ್ ಮಾಡ್ಬೇಕು ನಿನಗೆ ಒಂದು ಗಂಡಿನ ಅವಶ್ಯಕತೆ ಇದೆ ನಿನಗೆ ಅದೇ ನಾನು ಕಮ್ಮಿ ಮಾಡಿತ್ತು ಮದುವೆ ಮಾಡ್ಕೋ ಇನ್ನೊಂದು ಒಂದು ಹ್ಯಾಕ್ ಕೊಡುತ್ತೆ ಸಕ್ರ್ ಕೆಲವೆಲ್ಲ ಸಕ್ರದ ಸಕ್ರೆ ಒಮ್ಮೆ ಮಾತ್ರ ಕೊಡ್ಲಿಕ್ಕೆ ಬರತ್ತೆ ಅಂತಿದೆ ನಮ್ಮ ಕೊಡ್ಲಿಕ್ಕೆ ಹೊರಬ ಧರ್ಮಶಾಸ್ತ್ರ ಅವನು ಸಾಮಾನ್ಯ ಅಲ್ಲ ಅವನು ಮೊಮ್ಮಗ ವಿಶ್ವಾಸ ಋಷಿಗಳ ಮಗ ಯಾರು ಒಪ್ಪಲ್ಲ ಇದನ್ನೆಲ್ಲ ಅವನು ವೇದ ಮಂತ್ರ ಎಲ್ಲ ಓದ್ತಾ ಇದ್ದವನೇ ಋಗ್ವೇದಕ್ಕೆ ಪದಪಾಠ ವ್ಯವಸ್ಥೆ ಮಾಡಿದವನುಲ್ಲ ಅಂತಾರೆ ಅವನು ರಾವ ರಾವಣ ಪದಪಾಠ ಅಂತ ಇವತ್ತಿಗೂ ಪದಪಾಠ ಇದೆ ಅಂದಮೇಲೆ ಆ ಕ್ರಮದ ವ್ಯವಸ್ಥೆಯನ್ನೆಲ್ಲ ಮಾಡುವ ನೀವು ಒಬ್ಬ ಬ್ರಾಹ್ಮಣ ನೀವು ಬ್ರಾಹ್ಮಣರ ನಿಯಮಗಳು ತಿದ್ದಾವೆ ಜನವಾರ ತೆಗೆದು ಊಟಕ್ಕೆ ನೇತಾಕ್ಬಿಟ್ಟಿರೋಣ ಇವಾಗೂ ಹಾಕೋಣ ಹಿಂಗೆಲ್ಲ ಮಾಡ್ಬೋದ ನಿಯಮ ಇದೆ ಹಾಗೆ ನೀನು ನಿಯಮಬದ್ಧವಾಗಿ ನಡ್ಕೋಬೇಕಷ್ಟೆ ಹಾಗಿಲ್ಲ ಮತ್ತ ಮತ್ತೆ ವಿವಾಹ ಮಾಡ್ಲಿಕ್ಕೆ ಅಧಿಕಾರ ಇಲ್ಲ ಮತ್ತೆ ನೀವ್ ಹೇಳ್ತೀಯಲ್ಲ ನಾನು ಹೊಸ ನಿಯಮ ಮಾಡ್ತೇನೆ ಇಂದ ನಾ ಮಾಡ್ತೇನೆ ಹೊಸ ನಿಯಮ ತಡೆಯೋರು ಯಾರು ಇವತ್ತೆಲ್ಲ ಶುರುವಾಯ್ತಲ್ಲ ಇವತ್ತೆಲ್ಲ ಬೇಕಾಟ ಹೊಸ ನಿಯಮಗಳು ಬಂದೋಗಿಂತ ಕ್ರಾಪ್ ಜೊತೆ ಶಿಖಾವು ಇವೆಲ್ಲ ಯಾರು ಮಾತಾಡುವ ಹಂಗೆಲ್ಲಿ ಈಗೆಲ್ಲ ಪ್ರಬಲರಾಗಿರೋರು ದೊಡ್ಡ ಜನಬಲ ಇರೋರು ದನಬಲ ಇರೋರು ಬೇರೆ ಬೇರೆ ತರಹ ವರ್ಚಸ್ಸಿರೋರು ಏನ್ ಮಾಡಿಬಿಡ್ತಾರೆ ತಮ್ಮ ಬಲವನ್ನು ದುರ್ಬಳಕೆ ಮಾಡಿ ಈ ಕೆಲವು ಕೆಲವು ತರಹದ ನಿಯಮಗಳನ್ನು ಜಾರಿಗೆ ತರ್ತಾರೆ ಪ್ರಶ್ನೆ ಮಾಡಲಿಕ್ಕೆ ಹೋದರೆ ಹೊಡಿತಾರೆ ಅವರು ನಡೆಯುತ್ತೆ ಇದು ದೌರ್ಜನ್ಯವೇ ಇದು ಅಲ್ಲ ಅಧರ್ಮ ರಾವಣ ತನ್ನಲ್ಲಿದ್ದಂತಹ ಧನಬಲ ಜನಬಲ ವರಬಲ ಇವುಗಳನ್ನೆಲ್ಲ ಇಟ್ಕೊಂಡು ವಿಧವಾ ವಿವಾಹ ಪುನರ್ವಿವಾಹ ಎರಡನ್ನು ಸಾಧು ಅಂತ ಮಾಡ್ತೇನೆ ನಿನಗೆ ಮಾತ್ರ ಯಾರು ಬೇಕಾದ ಮದುವೆ ಆಗುತ್ತೆ ಯಾರು ಪ್ರಶ್ನೆ ಮಾಡ್ಲಿಕ್ಕೆ ಬಂದ್ರ ತಡಿತಾರ ವಿಷುಗಳು ಮುಡಿಗಳು ಅಧರ್ಮ ಅಂತಾರ ಬಡದ ಅವರನ್ನ ಕತ್ತರಿಸಿ ತಿಂದು ಹಾಕಿಬಿಡ್ತು ಅವ್ರದ್ದು ಗುಂಪಿದೆಯಾ ನಿನಗೆ ಎಷ್ಟು ದೊಡ್ಡ ಗುಂಪು ಕೊಡ್ತೇನೆ ಹದಿನಾಲ್ಕು ಸಾವಿರ ಜನ ರಾಕ್ಷಸರಿರ್ತಾರೆ ನಿನಗೆ ತೊಂದರೆ ಕೊಟ್ರ ಅವನು ನೀನು ಹೊಡಿತಾನೆ ಈಗ ಹಾಗೆ ತಾನೆ ನಿಯಮಗಳನ್ನು ಮಾಡ್ತಾರೆ ಎದ್ದಾದ ಮಾತಾಡಿದ್ರೆ ಜಾತಿ ಗೀತಿ ಅಂತ ಹೊರಗಡೆ ಮಾತಾಡಿ ಒಳಗೆ ಹಾಕ್ಬಿಡ್ತಾರೆ ಇದು ಇವತ್ತಿನ ಕಾನೂನೇ ಹೇಗಿದೆ ನೀವು ಧರ್ಮಾಧರ್ಮ ಮಾತಾಡುವ ಹಾಗಿಲ್ಲ ಕೋಮವಾದ ಅಂತಾರೆ ರಾಮ ಮಂದಿರ ಆಗಿ ಬಂದ್ರೆ ಮಾತಾಡುವ ಹಂಗಿಲ್ಲ ನೀವು ನೀವು ಸಾಬ್ರೇನು ಬೇಕಾದ್ರೆ ಮಾತಾಡ್ಕೊಳ್ಳಿ ಅವಾಗ ಎಷ್ಟು ವಿಜಯನ ಬೇಕಾದ್ರೆ ಮದುವೆ ಮಾಡಿಕೊಳ್ಳಿ ಅವ್ರೇನು ಮತ್ತೆ ಇದಕ್ಕೆಲ್ಲ ಏನು ಪಾಪ ಇವೇನೋ ಅಯ್ಯಪ್ಪ ಅದು ಮಾಡ್ಕೋತಾ ಇದ್ದು ಆ ಹೆಣ್ಮಕ್ಳು ಇದೆ ಬರೀ ಹೆಣ್ಣು ಮಕ್ಕಳು ಮಾತ್ರ ಹೋಗುವುದು ಹೆಣ್ಣು ಮಕ್ಕಳು ಯಾಕೆ ಮಸೀದಿಗೆ ಯಾಕೆ ಹೆಣ್ಮಕ್ಳು ಹೋಗೋಲ್ಲ ಕೇಳಿ ನೋಡೋಣ ಆ ಅವ್ರ ಬಗ್ಗೆ ಯಾರು ಕಣ್ಣು ಅದೆಲ್ಲ ಮಾತಾಡುವಾಗ ಒಬ್ರು ಮಾತಾಡಲ್ಲ ಬಗ್ಗೆ ಅಂದ್ರೆ ಬಲಿಷ್ಠರು ಯಾರಿಗೆ ರಕ್ಷಣೆ ಕೊಡ್ತಾರೆ ಅವ್ರ ಬಗ್ಗೆ ಯಾರು ಮಾತಾಡಬಾರದು ದುರ್ಬಲರು ಯಾರಿದ್ದಾರೆ ಅವ್ನು ಏನ್ ಬೇಕಾದ್ರೆ ಹೇಳಿ ಇದು ಎಲ್ಲ ಕಾಲಕ್ಕೆ ನಡೀತಾ ಇರುವ ಅಧರ್ಮ ಇದು ಈ ಅಧರ್ಮದ ವ್ಯವಸ್ಥೆಯನ್ನ ಹತ್ತಿಕ್ಕಬೇಕು ಅಂತಾರೆ ಅಂದ್ರೆ ಶೂರ್ಪಣಕ್ಕೆ ಒಬ್ಬಳು ಬಂದಿದ್ದು ಅವಳಿಗೇನೋ ವಿಕಾರಗೊಳಿಸಿದ್ದ ರಾಮಚಂದ್ರ ಅಷ್ಟೇ ಇಲ್ಲ ಅದರ ಹಿನ್ನೆಲೆ ತುಂಬಾ ದೊಡ್ಡದಿದೆ ಅವಳು ಇಲ್ಲಿಗೆ ಬರ್ತಾಳೆ ಬಂದಾಗ ಮೊದಲು ಸ್ವಲ್ಪ ಹಾಸ್ಯ ಪ್ರಸಂಗಗಳನ್ನ ಪರಮಾತ್ಮ ನಡೆಸ್ತಾರೆ ಅದನ್ನೇ ಇಲ್ಲಿ ಆಚಾರು ತಾಂ ತತ್ರ ಹಾಸ್ಯಗತೆಯ ಜನಕ ಸತು ನೀಚರಿ ಆ ಕಾಲಕ್ಕೆ ರಾಮಚಂದ್ರನ್ ನನ್ನ ಎಷ್ಟು ಚೆನ್ನಾಗಿದ್ಯಾ ನೀನು ಮದುವೆ ಆಗ್ತೀಯಾ ಅಂತ ಬಂದು ಕೇಳಿಕೊತ ಇಲ್ಲಮ್ಮ ನಾನು ಏಕ ಪತ್ನಿಯ ವ್ರತಸ್ಥನಿದ್ದೇನೆ ಇನ್ನು ಬೇಕು ಅಂತಂದ್ರೆ ನೋಡು ನನ್ನ ತಮ್ಮನಿಗೆ ಹೆಣ್ಣಿನ ಅವಶ್ಯಕತೆ ಇರಬಹುದು ಅವನು ಹೆಂಡತಿ ಬಿಟ್ಟು ಬಂದಿದ್ದಾನೆ ಕೇಳು ಅವನು ಒಪ್ಪಿಕೊಳ್ಳೋದಾದರೆ ಮದುವೆ ಮಾಡಿಕೊಳ್ಳುವಂತ ಕೇಳಿಸ್ತಾನೆ ಬಹುಗಂಭೀರವಾದ ಹಾಸ್ಯ ಇದು ತಿಳಿಯ ಹಾಸ್ಯವನ್ನು ಮಾಡ್ತಾನೆ ಮಾಡಿದಾಗಲೇ ಅವಳು ಆಸೆ ಮಾಡ್ಕೊಳ್ಬೇಕಾಗಿತ್ತು ಅವಳು ನಿಜವಾಗ್ಲೂ ನಿಜವಾದ ಒಳ್ಳೆಯ ಎಣ್ಣೆ ಆಗಿದ್ದರೊಳೆ ನನ್ಬೇಕಾಗಿತ್ತು ಕಂಡು ಕಂಡು ಗಂಡು ಬೇಕು ಅಂತ ನಾವು ಮುಂದವಳಲ್ಲ ನನಗೆ ಒಂದೇನೋ ಒಂದು ಗಂಡು ಜೊತೆಗೆ ಇರಬೇಕು ಎಷ್ಟು ಕೀಳು ಭಾವನೆ ನೀನಲ್ಲದೆ ಇದ್ದರೆ ಇನ್ನೊಬ್ಬ ಇನ್ನೊಬ್ಬ ಇದ್ರೆ ಮತ್ತೊಬ್ಬ ಅಂದರೆ ಎಷ್ಟು ಕೀಳು ಭಾವನೆ ನೀನೇ ಬೇಕು ಅಂತಲಿಲ್ಲ ನನಗೆ ಹೌದಾ ನೀಲ್ವಾ ಇನ್ನೊಂದು ಗಂಟೆ ಯಾವುದೊಂದು ಗಂಟೆ ಆದರೂ ಸಾಕು ನನಗೆ ಲಕ್ಷ್ಮಣನ ಅಂದಮೇಲೆ ಅವಳ ಸ್ವಭಾವ ಏನೋದು ಗೊತ್ತಾಗ ಎಷ್ಟು ಕೆಳಮಟ್ಟದ ಹೆಣ್ಣು ಓಡುವುದು ಗೊತ್ತಾಗತ್ತೆ ಏ ನಾನು ದಾಸ ಆಗಿ ಹೋಗ್ತೇನೆ ನೀ ಕಡೆಯಿಂದ ದಾಸಿಯಾಗಿ ಬಿದ್ದಿರಬೇಕಾಗತ್ತೆ ದಾಸನ ಪತ್ನಿ ನಮ್ಮ ಅಣ್ಣನೇ ಹಿಡಿದು ನಾಳೆ ಚಕ್ರವರ್ತಿ ಆಗ್ತಾನೋ ಹೌದಲ್ಲ ಮತ್ತೆ ಇಲ್ಲವಂತ ಮತ್ತಿಲ್ಲಿಂದ ಅಲ್ಲಿಗೆ ಬಂತು ಯಾವಾಗಲೂ ಮನೆಯ ಒಂದು ರಾಜಕೀಯ ಚಿಕ್ಕದು ಏನಾರ ವಿಚಾರಗಳನ್ನು ಮಾತಾಡುವಾಗ ಹಣ ತಮ್ಮಂದರು ದೊಡ್ಡವರು ಎಲ್ಲಾನ ಏನ್ ಮಾಡ್ತಾರೆ ಕೆಲವೊಮ್ಮೆ ಏನಯಾ ಹಿಂಗ ಮಾಡ್ಬಿಟ್ಟೆ ಅಲ್ಲಯ್ಯ ಅಂತ ಸ್ವಲ್ಪ ಎಲ್ರ ಮುಂದೆ ರೇಣಿಸ್ತಾರೆ ಹೀಗಾಳಿಸ್ತಾರೆ ಯಾಕೆ ನಾಳೆಯಿಂದ ಆ ತಪ್ಪು ಮಾಡಿದೆ ಇರಲಿ ಅವನು ಅಂತ ಬೈದು ಅದು ಜಗಳದ ಪರಿಯೋಸಾರ ಆಗುತ್ತೆ ಮನಸ್ತಾಪಕ್ಕೆ ಕಾರಣ ಆಗಬಹುದು ಸುಮ್ಮನೆ ಎಲ್ಲರ ಮುಂದೆ ಹಾಸ್ಯ ಮಾಡುವುದರಿಂದ ತಪ್ಪಿಸುವ ಪ್ರಯತ್ನ ಕೆಲವೊಮ್ಮೆ ಮಾಡ್ತಾರೆ ಅದಕ್ಕೂ ಅವ್ನು ಬಗ್ಲಿಲ್ಲ ಅಂತ ಅವ್ರಿಗೆ ಬೈಲೇಬೇಕಾಗತ್ತೆ ಇನ್ನೂ ಬದಲಿಲ್ಲ ಅಂದ್ರೆ ಶಿಕ್ಷೆ ಹಾಕಬೇಕಾಗತ್ತೆ ಇದು ಒಂದೊಂದೇ ಹಂತ ರಾಮಚಂದ್ರ ದೇವರು ಭಗಂಭೀರ ಬಳಕೆ ಮಾಡಿದ್ದೆ ಎನ್ನುವುದು ಹಾಸ್ಯ ಕಥೆಯ ಅವಳು ಆಗಿದೆ ಹೀಗಿದೆ ಆಗಲೇ ಅರ್ಥ ಮಾಡಿಕೊಂಡಿದ್ದೇವರು ಯಾಕೋ ಇವಳು ಯೋಗ್ಯನಿಲ್ಲ ಹೀಗಳಿಸ್ತಾರೆ ನನ್ನ ಬಗ್ಗೆ ಒಂದು ಒಳ್ಳೆಯ ಭಾವನೆ ಇಲ್ಲ ಇವರಿಗೆ ಥವಳ ಸಹವಾಡ ಹೊಟ್ಟೋಗ್ಬಿಡ್ಬೇಕಾಗಿತ್ತು ಅವಳಾಗಲೇ ಏನೂ ತೊಂದರೆ ಆಗ್ತಿರಲಿಲ್ಲ ಹಾಗೆ ಅವಳಿಗೆ ಮೊದಲೇ ಅರ್ಥ ಮಾಡಿಸುವ ಪ್ರಯತ್ನ ಮಾಡಿದರು ಅರ್ಥ ಆಗಲಿಲ್ಲ ಅವಳಿಗೆ ಕಡೆಗೆ ಸೀತಾದೇವಿಯಿಂದಲೇ ಇಷ್ಟೆಲ್ಲ ಆಗ್ತಾ ಇರುವುದು ಆ ಹೆಣ್ಣಿರೋದರಿಂದ ತಾನೆ ಅವಳನ್ನು ಕಳೆದು ಬಿಟ್ಟರೆ ಅವಳು ಜಾಗಕ್ಕೆ ನಾನು ಬರಬಹುದು ಅಂದ್ಕೊಂಡು ಅವ್ಳ ಚಿಂತಾಗಿ ಕೊಡ್ತೇನೆ ಅಂತ ತನ್ನ ಉಗ್ರರೂಪ ತೋರಿಸಿ ಕೆರಳಿಗೆ ಬಂದರೆ ಏನ್ ಮಾಡ್ತಾರೆ ಅವಳು ಮೂಗು ಕಿವಿ ಮಾತ್ರ ಕತ್ತರಿಸ್ತ ಕೊಂದೇ ಬಿಡಬೇಕಾಗಿತ್ತು ಮೂಗು ಕಿವಿ ಮಾತ್ರ ಕತ್ತರಿಸಿದ್ದ ಪರಮಾತ್ಮ ಯಾಕೆ ಇದೇ ಮೂಲ ಅಧರ್ಮವನ್ನು ಹತ್ತಿ ಕಲಿಕೆ ರಜನೀಚನ ನಾಶ ಹೇಳ್ತು ಹೋ ರಾವಣನನ್ನ ಕೊಲ್ಲಿಕ್ಕೆ ಅಂಕುರಾಚರಣೆ ಇಲ್ಲಾಯಿತು ಅಂತಾರೆ ರಾವಣನನ್ನು ಕೊಲ್ಲಬೇಕು ಮುಂದೆ ಸಮಗ್ರ ರಾಕ್ಷಸರ ಗುಂಪು ಸಮೇತ ಅದಕ್ಕೆ ಅಂಕುರಾರ್ಪಣ ಅಂತ ಮಾಡುತ್ತಾರಲ್ಲ ಒಂದು ತೆಂಗಿನಕಾಯಿ ಹೊಡಿತಾರೆ ಯಾತ್ರೆಗೆ ಹೋಗ್ಬೇಕಾಗಿದ್ದಾರೆ ಹಾಗೆ ತೆಂಗಿ ಈಡುಗಾಯಿ ಒಳದಂತೆ ಇವಳು ಮೂಗು ಕಿವಿ ಕತ್ತರಿಸಿದ ಪರಮಾತ್ಮ ಪೂರ್ಣ ತೊಂದರೆ ಆಗ್ತಿರಲಿಲ್ಲ ಸ್ವಲ್ಪ ರಕ್ತ ಚಲ್ಲಿ ಅದಕ್ಕೆ ಕೆಲಸ ಮಾಡಿದಳ ಅಂದ್ರೆ ಏನ್ ಅರ್ಥ ಮೂಗು ಕಿವಿಗಳನ್ನೇ ವಿಧವಾಸ್ತ್ರೀಯರು ಆಭರಣ ಹಾಕಿ ಬೇರೆಯವರನ್ನ ಮೋಸ ಮಾಡಲಿಕ್ಕೆ ಅವಕಾಶ ಇದೆ ಹಾಗೆ ಮಾಡಬಾರ್ದು ಅಂತ ತೋರಿಸಿಕೊಡ್ತಾ ಇರು ವಿಧವಾಸ್ತ್ರೀಯರನ್ನು ಬೈದುಬಿಟ್ಟರು ಅಂತ ತಪ್ಪು ತಿಳ್ಕೊಂಡು ಬಿಡ್ತಾರೆ ಹಾಗಿಲ್ಲ ವಿಧವಾಸ್ತ್ರೀಯರಿಗೆ ಧರ್ಮಶಾಸ್ತ್ರ ಹೇಳುತ್ತೆ ಕೇಳಬೇಕು ಯತಿವತ್ತು ತಾಹ ಪೂಜಾಸು ಯತಿಗಳಿಗೆ ಹೇಗೆ ಗೌರವ ಕೊಡ್ತೀರಿ ಅವ್ರಿಗೆ ಅಂಥ ಗೌರವ ಕೊಡ್ರಿ ಅಷ್ಟು ಹೇಳಿದ್ದಾರೆ ಅವರು ವ್ರತಾದಿಗಳನ್ನು ಆಚರಣೆ ಮಾಡ್ತಾ ಏಕಾಂತ ತಪಸ್ಸು ಮಾಡ್ತಾ ಮಾಸೋಪವಾಸಾದಿ ವ್ರತ ಸಾಧಾರಣ ಹಿಂದೆಲ್ಲ ಅಜ್ಜಿಯರು ಮುಂತಾದವರು ಒಂದೇ ಒಂದು ಮುದುಕಿ ಮನೆಯಲ್ಲ ಅಂತಹ ಮುದುಕಿ ಎಂದು ಬಿಟ್ಟರೆ ಮನೆತನ ಉದ್ಧಾರ ಮಾಡಿಬಿಡುತ್ತಾರು ತುಂಬ ಗೌರವ ಕೊಡಬೇಕು ಅಂತಿದ್ದಾರೆ ಅವರನ್ನೆಲ್ಲ ಹಿಂದೆ ಹಿಂದೆ ಮಾಡಲಿಲ್ಲ ಆದರೆ ಅವರು ಏಕಾದಂದು ಸಾಧನೆ ಮಾಡಿಕೊಂಡಿರಬೇಕು ಅನ್ನೋದು ಅವರ ಪದ್ಧತಿ ಗಂಡ ಇರೋ ತರಕ ಸಾಧನೆ ಬೇರೆ ಆಮೇಲೆ ಒಂದು ಸಾಧನ ಕ್ರಮ ಬೇರೆ ಅದು ತುಂಬ ಹಿಂದಿದ್ದ ಧರ್ಮ ಪತಿಯ ಜೊತೆಯಲ್ಲಿ ಪ್ರಯಾಣ ಮಾಡಬೇಕು ಅಂತ ಕಲಿಯುಗದಲ್ಲಿ ಅದರಿಂದ ನಿಷೇಧ ಅಂತ ಮಾಡಿದ್ದಾರೆ ಇವತ್ತು ಆ ಮಾಡಿದ ಗತಿ ಏನಾಗುತ್ತೆ ಇದ್ದವ್ರ ಮೇಲೆಲ್ಲ ಕೊಲೆ ಆರೋಪವನ್ನು ಬಿಡುತ್ತೆ ಅಷ್ಟೇ ಆ ಆರೋಪ ಬಿಟ್ಟರೆ ಅರ್ಧರ್ಧ ಏನೋ ಸುತ್ತ ಹೋಗೋಣ ಇನ್ನೇನೋ ಆಗೋಣ ಅದಕ್ಕೆ ಮನಸ್ಥಿತಿ ಬೇರೆ ಇದೆ ಅದಕ್ಕೆ ಹಿರಿಯರು ಮುಂತಾದವರು ಹಾಗೆ ನಡೆಕೊಂಡಿದ್ದಾಗ ಆ ವಾತಾವರಣದಲ್ಲಿ ಬೆಳೆದವರು ಮಾಡುವ ಕ್ರಮಕ್ಕೂ ಏನೂ ಗೊತ್ತಿಲ್ಲ ಸುಮ್ಮನೆ ಮಾಡ್ಲಿಕ್ಕು ತುಂಬಾ ಅನರ್ಥ ಇದೆ ಅದೆಲ್ಲ ಅದೆಲ್ಲ ಈಗ ಆಗೋಲ್ಲ ಅಂತಾರೆ ಕಲಿಯುಗದೆಲ್ಲ ಅದನ್ನು ನಿಷೇಧ ಮಾಡಿದ್ದಾರೆ ಈ ಹೊತ್ತಿಗೆ ತಾವು ವ್ರತಾದಿಗಳನ್ನ ಮಾಡ್ತಾ ಏಕಾಂತದಲ್ಲಿ ಯತಿಗಳಂತೆ ಬ್ರಹ್ಮಚಾರಿ ಬದುಕಬೇಕು ತುಂಬಾ ಗೌರವ ಕೊಡಬೇಕು ಅವರು ಅಂತಂದಿದ್ದಾರೆ ಹಾಗಂತ ವಿಧವಾ ಸ್ತ್ರೀಯರಿಗೆ ಧವ ಅಂದರೆ ಗಂಡಾಬ್ರಿಂದ ಅವ್ರನ್ನೂ ನಿಂದೆ ಮಾಡಲಿಲ್ಲ ಆದರೆ ಅವರಿಗೆ ಒಂದು ಧರ್ಮ ಇದೆ ಆ ಧರ್ಮ ಮೀರಿ ಬದುಕಿದ್ರೆ ಯತಿಗಳೇ ಧರ್ಮ ಮೀರಿ ಬದುಕಿದ್ರೆ ಅವರನ್ನು ಕೂಡ ಶಿಕ್ಷಿಸಬೇಕು ಅಂತಿದೆ ಅಂದ ಮೇಲೆ ಆ ಕ್ರಮದಲ್ಲಿ ಇವರಿಗೂ ಕೂಡ ಶಿಕ್ಷಣ ಇದೆ ಇವಳು ಮಾಡ್ತಾ ಇರೋದೇನು ಕೆಲಸ ಇಡೀ ಜಗತ್ತನ್ನು ಹಾಳೆಗಡುವುದಕ್ಕೆ ಸ್ತ್ರೀಯರಿಗೆ ಕಣಮುಖರಲಿಕ್ಕೆ ಅಂತ ಹೊರಟಿದ್ದಾರೆ ಹಾಗಾದ್ರೆ ಅವಳು ಒಂದು ಅಪಚಾರ ಮಾಡಿದರೆ ನಾಳೆ ಈ ತರಹದ ಕುಕೃತ್ಯ ಮಾಡುವರಲ್ಲಿ ಎಚ್ಚರಗೊಳ್ತಾರೆ ಅದಕ್ಕೆ ಪರಮಾತ್ಮ ಮೂಗು ಕಿವಿಗಳನ್ನ ಮಾತ್ರ ಕತ್ತರಿಸಿ ಕಳಿಸಿದ ನಾಸಿಕ್ ಅಂತ ಅಂತಾರೆ ಅಷ್ಟು ದೂರ ಆಗಲಾರದು ಇದು ಅಗಸ್ತ್ಯರ ಆಶ್ರಮ ಅಂತ ಅಲ್ಲಿ ಎರಡ್ ಮೂರು ಕಡೆ ತೋರಿಸ್ತಾರಪ್ಪ ಪಂಚವಟಿಯೇ ಚಿತ್ರಕೂಟ ಅದು ತುಂಬಾ ಹಿಂದೆ ಈಗ ಅಲ್ಲ ದ ಕಾರಣಕ್ಕೆ ಬಂದ್ಬಿಟ್ಟಿದ್ದಾರೆ ಆಚಾರ್ಯ ಹೇಳ್ತಾ ಇರೋ ಪ್ರಕಾರ ಪಂಚವಟಿ ನೋವು ದಂಡ ಕಾರಣ್ಯಕ್ಕೆ ಬಂದಿದ್ದಾಗ ಹೋಗಿದೆ ಇಲ್ಲೇನೆ ನಡೆದಿ ಅವಳು ವಾಸ ಮಾಡ್ತಿತ್ತು ದಂಡ ಕಾರಣದಲ್ಲೇ ಇಲ್ಲೇ ನಡೆದಿದ್ದು ಎಲ್ಲಿ ಅಂತೂ ಗೊತ್ತಾಗಬಹುದು ಹೆಚ್ಚು ನೋಡಬೇಕು ನೋಡಿದ್ರೆ ಸೂಕ್ಷ್ಮ ಗೊತ್ತಾಗ್ಬಹುದು ಏನು ಹೀಗೆ ಒಟ್ಟಂತೂ ಮಾಡಿ ಕಳಿಸದೆ ಸುಮ್ಮನೆ ಹೋಗ್ತಾಳೆ ಅವಳು ಅದಕ್ಕೆ ಅಂತಲೇ ಇಟ್ಟುಕೊಂಡಿದ್ದು ಹಸ ಗುಂಪನ್ನ ಎಲ್ಲ ತರ್ತಾಳೆ ಹದಿನಾಲ್ಕು ಸಾವಿರ ನೋಡಿ ಆವಾಗಲೇ ಆಯುಧ ತಗೊಂಡಿದ್ದ ಪರಮಾತ್ಮ ಆಗ್ಲೇ ಆಯುಧ ಸ್ವೀಕಾರ ಮಾಡಿದ ಆಯುಧದ ಅವಶ್ಯಕತೆ ಇಲ್ಲ ಆದರೆ ಅದನ್ನ ಇಂದಿರಾನಿಗಳು ಕೊಟ್ಟಿದ್ದನ್ನು ಸರಿಯಾಗಿ ಬಳಕೆ ಮಾಡಿ ಅವ್ರಿಗೂ ಆ ಪುಣ್ಯಾತಿಶಯ ಕೊಡಬೇಕಲ್ಲ ನಾವು ಕೊಟ್ಟಿದ್ದಪ್ಪ ಸರಿ ಆಹಾರ ತೊಗೊಂಡು ಹೋಗಿ ಕೊಟ್ಟಿದ್ದೆ ಸರಿಯಾಗಿ ಇವತ್ತು ಯಾವುದೋ ದೊಡ್ಡ ಕಾರ್ಯಕ್ರಮ ಅದನ್ನೇ ಬಳಕೆ ಮಾಡಿದರು ಅಂದರೆ ಅದು ಸಾರ್ಥಕ ಆಯ್ತಲ್ವೇ ಕೊಟ್ಟವರಿಗೆ ಕೃತಕೃತ್ಯದ ಭಾವನೆ ಬರಬೇಕಲ್ಲ ಹಾಗೆ ಕ್ರಮದಲ್ಲಿ ಕೊಟ್ಟಂತಹ ತೃಪ್ತಿಯನ್ನು ಒದಗಿಸಿಕ ಕ್ರಮ ಅವರೆಲ್ಲರನ್ನೂ ಸಂಹಾರ ಮಾಡಿ ಪರಮಾತ್ಮ ಒಬ್ಬರೇ ಅವರಿಗೆ ರಾಮಪುರಸ್ತಾತ್ಪರತೊಬ್ಬ ವಿರಾಮ ರಾಮಪರಂ ದಿಕ್ಷು ಬಿಧಿಕ್ಷು ರಾಮ ರಾಮೈರಂತೈರಿಶ್ವರೂಪ ದಿಗ್ಧನ್ನರಾಚೀನ್ನ ವಿರರಾಜ ರಾಮ ಅಲ್ಲೆಲ್ಲ ಬಹಳ ಸೊಗಸಾಗಿ ನಮಸ್ವಾಮಿ ಸ್ವಾಮಿ ರಾಮಚಂದ್ರದೇವರು ವಿರಾಜಮಾನ್ನಾಥ ಅಂತ ಚಿತ್ರಣ ಮಾಡಿದ್ದ ಇಲ್ಲಿ ತನಕ ಒಂದು ಪ್ರಕರಣ ಇದು ಅದೇ ಅಂಕರಾರ್ಪಣೆ ಬಿಡ್ತಾಳ ಹೋಗಿ ಅಲ್ಲಿ ರಾವಣರಿಗೆ ಹೀಗಿದೆ ಹಾಗಿದೆ ಏನೇನೋ ಪ್ರಚೋದನೆ ಮಾಡಿ ರಾವಣಿಗೆ ತೊಂದರೆ ಕೊಡಬೇಕು ಅಂತ ಸೀತೆಯ ಅನುಭವವನ್ನು ಹಚ್ಚಿತ್ತು ಅವನು ಮಾರೀಚನ್ನೇ ಹಿಡ್ಕೊಂಡು ನೀ ಇಲ್ಲೇ ಬಂದು ಬಿಡ್ತೀವಿ ನೋಡುವ ಅವನು ಮಹಾದುಷ್ಟರೇ ರಾಮಚಂದ್ರನಿಗೆ ಏನಾದರೂ ತೊಂದರೆ ಆಗೋದು ಆಗಲಿ ಅಂತ ತಾನು ಕೂಡ ಇಲ್ಲಿ ಸಾಯೋದೆ ಅಲ್ಲೂ ಸಾಯೋದೆ ಇಲ್ಲೇ ಸತ್ತಿದ್ರೆ ಆಗಿರೋರು ಬೇಕಾದ್ರೆ ಈಗ ಸಾಯ್ತೀರ ನಾನು ರಾಮನಿಗೆ ತೊಂದರೆ ಕೊಡೋದು ಅನ್ಬೋದಾಯ್ತಿಲ್ಲ ಅಲ್ಲೇ ಬರ್ತಾನೆ ಆಗ ಒಂದು ಆಟವನ್ನು ಮಾಡಿ ನಡೆದ ಪ್ರಕರಣ ಇಲ್ಲಿ ಅತ್ಯಂತ ಪ್ರಮುಖವಾದ ಘಟ್ಟ ಸೀತಾದೇವಿಯರನ್ನು ಹೊತ್ತು ಇದಾಗಲಿಲ್ಲ ರಾವಣನಿಗೆ ಸೀತಾಕೃತಿಯನ್ನೇದುಕೊಂಡು ಹೋದ ಅಂತ ಹೇಳುವ ಪ್ರಸಂಗ ಮುಂದಿದೆ ಅದು ಅದಾದಮೇಲೆ ಸಂಚಾರ ಕ್ರಮ ಆಮೇಲೆ ಮತ್ತು ವಾಲ್ಯಸಂಹಾರ ಇತ್ಯಾದಿಗಳಿಗೆಲ್ಲ ನಿರ್ಣಯ ಕೊಡುವ ಭಾಗ ಇದೆ ಅದು ನಾಳೆ ದಿವಸ ಆಗಿದೆ ಆಮೇಲೆ ಅಭಿಪ್ರಾಯ ಶ್ರೀ